ನಿವಾರಣ ಸಂದಿಯಲ್ಲಿ ಒಂದು ಮುದುಕನಿಗೆ ಭಗವಂತ ಅನುಗ್ರಹ ಮಾಡಿ ಐಹಿಕ ಪಾರಿತ್ರಿಕ ಅನುಗ್ರಹ ಮಾಡಿದ ಒಂದು ಉದಾಹರಣೆಯನ್ನು ಕೊಟ್ಟು ಅಬಲೆಯರಿಗೆ ಭಗವಂತ ಹೇಗೆ ಅನುಗ್ರಹ ಮಾಡಿದ ಅವರ ಕಣ್ಣು ಇರುಸುವ ಕೆಲಸ ಹೇಗೆ ಮಾಡಿದ ಅದನ್ನು ವಿವರಿಸಿ ಪುಟ್ಟ ಮಗುವಿಗೆ ಭಗವಂತ ಅನುಗ್ರಹ ಮಾಡುವ ಬಗೆಯೇ ಹೇಗೆ ಅದನ್ನು ವಿವರಿಸಿದ್ದಾರೆ ಎರಡು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಕಥೆಯಾದರೆ ಒಂದು ನರಸಿಂಹದೇವರ ಅವತಾರಕ್ಕೆ ಸಂಬಂಧಪಟ್ಟದ್ದು ನರಸಿಂಹದೇವರು ಅಂತ ಹೇಳಿದ ತಕ್ಷಣ ನಾವು ಭಯಪಡುವ ದುರವಸ್ಥೆ ನಮ್ದು ನರಸಿಂಹ ಬೇಡಪ್ಪ ಅಂತ ಹೆಸರು ಹೇಳುವಾಗಲೇ ಭಯ ಸಿಂಹದ ಹೆಸರು ಕೇಳಿ ಕೇಳಿ ಭಯಪಡುವವರು ನಾವು ದೈತ್ಯರು ಹೇಳ್ತಾರೆ ದೈತ್ಯನ ಉದರವ ಚೀಲಿ ಸಂತೈಸಿದನು ಪ್ರಾಂದ್ರ ದೈತ್ಯನ ಉದರವ ಚೀಲಿ ಪ್ರಹ್ಲಾದನ ಸಂತೈಸಿದ ಅಂತ ಇದು ಪ್ರಹ್ಲಾದ ಚರಿತ್ರೆ ಹೇಳುವಾಗ ಈ ಮಾತು ನಾವು ನೆನಪಿಟ್ಟುಕೊಳ್ಳೇಬೇಕು ನಾವು ಹಿರಣ್ಯ ಕಶಿಪು ಹಿರಣ್ಯ ಕಶಿಪು ನಾವು ಬಳಸ್ತೇವೆ ನರಸಿಂಹದೇವರು ಹಿರಣ್ಯ ಕಶಿಪುವನ್ನು ಕೊಂದ ದಾಸರು ಬಹಳ ಅಚ್ಚುಕಟ್ಟಾದ ಶಬ್ದವನ್ನು ಬಳಸಿದ್ದಾರೆ ದೈತ್ಯನ ಉದರವ ತಿಳಿದಾನ ಹಿರಣ್ಯ ಕಶಿಪಿನಲ್ಲಿ ಇಬ್ಬರು ಒಬ್ಬ ದ್ವಾರಪಾಲಕ ಇದ್ದಾನೆ ಒಬ್ಬ ದೈತ್ಯ ಇದ್ದಾನೆ ಅವರು ಹಿಂಸೆ ಮಾಡಿದ್ದು ಸಜ್ಜೀವನಿಗಲ್ಲ ದ್ವಾರಪಾಲಕನಿಗಲ್ಲ ಜಯನಿ ಈಗಲ್ಲ ದೈತ್ಯನಿಗೆ ಮಾತ್ರ ದೈತ್ಯನ ಉದರವ ತಿಳಿ ದೈತ್ಯನ ಹೊಟ್ಟೆಯನ್ನು ಆ ದೈತ್ಯ ಭಾಗದ ಮೇಲೆ ಮಾತ್ರ ಆಕ್ರೋಶ ಸಜ್ಜೀವನ ಬಗ್ಗೆ ಆಕ್ರೋಶ ಇಲ್ಲ ಅಂದರೆ ಮಗುವನ್ನು ಪ್ರಹ್ಲಾದನನ್ನು ಮೇಲೆ ಕಿಡುವಾಗ ಜಯನನ್ನು ಹೊತ್ತು ಹಾಕಬಾರದು ಅವನ ದಾಸರು ಬಹಳ ಎಚ್ಚರದಿಂದ ನಮ್ಮ ಗಮನಕ್ಕೆ ತಂದಿದ್ದಾರೆ ದೈತ್ಯನ ಉದರವ ಸೀಳಿ ಹೊರತು ಜಯನ ಉದರವನ್ನು ಸೀಳಲಿಕ್ಕೆ ಹೋಗಲಿಲ್ಲ ಅನ್ನುವುದನ್ನು ನೆನಪಿಸಿಕೊಳ್ಳಿ ದೈತ್ಯನಿಗೆ ಶಿಕ್ಷೆ ಕೊಟ್ಟದ್ದು ನಮ್ದು ಪ್ರಾಯಶಃ ಶಿಕ್ಷೆ ಕೊಡುವಾಗ ಒಳ್ಳೆಯವರಿಗೂ ಒಟ್ಟಿಗೆ ಶಿಕ್ಷೆ ಕೊಡುತ್ತೇವೆ ಪ್ರಾಯಶಃ ಒಳ್ಳೆಯವರಿಗೆ ಶಿಕ್ಷೆ ಕೊಡುವುದು ಜಾಸ್ತಿ ಕೆಟ್ಟವರಿಗೆ ತಿನ್ನಲಿಕ್ಕಾಗುವುದಿಲ್ಲ ಆಗ ಒಳ್ಳೆಯವರಿಗೆ ಶಿಕ್ಷೆ ಕೊಡುವಂತಹದ್ದು ನಮ್ದು ಪಾಠ ಆಗಿದ್ರೆ ಭಗವಂತ ಒಳ್ಳೆಯವ ಕೆಟ್ಟವ ಒಟ್ಟಿಗಿದ್ರೆ ಕೆಟ್ಟವನಿಗೆ ಮಾತ್ರ ಶಿಕ್ಷೆ ಹೊರತು ಒಳ್ಳೆಯವನಿಗಲ್ಲ ದೈತ್ಯನ ಉದರವ ತಿಳಿ ಸಂತೈಸಿದನು ಪ್ರಹ್ಲಾದನ ಕೃಪಾ ಸಾಂದ್ರ ಪ್ರಹ್ಲಾದನನ್ನು ಭಗವಂತ ಸಂತೈಸಿದ ಭಗವಂತ ಪ್ರಹ್ಲಾದನಿಗೆ ಸಮಾಧಾನ ಮಾಡಿದ ಅವನನ್ನು ಅನುಗ್ರಹ ಮಾಡಿದ ಪ್ರಹ್ಲಾದ ಸ್ವಯ ಹೆಸರೇ ಹೇಳುವ ಹಾಗೆ ಪ್ರಕೃಷ್ಟವಾದ ಆಹ್ಲಾದ ಉಳ್ಳವ ಪ್ರಕೃಷ್ಟವಾದ ಆಹ್ಲಾದವನ್ನು ಕೊಟ್ಟವ ಜೀವನದ ಉದ್ದಕ್ಕೂ ಕೂಡ ದುಃಖವನ್ನು ದುಃಖ ಅಂತ ಕಾಣದೆ ಅದನ್ನು ಸುಖ ಅಂತ ಕಂಡವ ಪ್ರಹ್ಲಾದ ನಾವು ಜೀವನದಲ್ಲಿ ಈ ಪ್ರಹ್ಲಾದರನ್ನು ನೆನಪಿಸಿಕೊಳ್ಬೇಕು ಕಷ್ಟ ಬಂದಾಗಲೆಲ್ಲ ನಮಗೆ ಬರುವುದು ಕಷ್ಟ ಚೂರು ಮಾತ್ರ ಆದರೆ ಅದು ಬೆಟ್ಟದಷ್ಟು ಅಂತ ನಾವು ಅದನ್ನು ಗಮನಿಸ್ತೇವೆ ಅದು ಅಲ್ಲ ಪ್ರಹ್ಲಾದನಿಗೆ ಕೊಟ್ಟ ಶಿಕ್ಷೆಯ ಮುಂದೆ ನಮ್ದೇನೂ ಶಿಕ್ಷೆ ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾದ್ರು ಅವನನ್ನು ಅವನ ಅಪ್ಪನೇ ಕೊಲ್ಲುವ ತರ ದುರಂತಕ್ಕೆ ಬಂದಿದ್ದಾನೆ ಹಾಗಿದ್ರೆ ಎಷ್ಟು ಅಪ್ಪನ ಪ್ರೀತಿ ಇಲ್ಲ ಅಂತ ಒಂದು ಕಡೆಯಲ್ಲಿ ಅಪ್ಪ ಹಿಂಸೆ ಮಾಡಿದ ಅಂತ ಮತ್ತೊಂದು ಕಡೆಯಲ್ಲಿ ಎರಡನ್ನೂ ಅದನ್ನು ಮೇಳೈಸಿಕೊಂಡು ಹೋದ ಪ್ರಲ್ಲಾದ ಯಾಕಂದ್ರೆ ಹರಿರೇವ ಪಿತಾ ಹರಿರೇವ ಪಿತೃ ಮಾತ್ರ ಗತಿ ಭಗವಂತನೇ ಪಿತೃ ಭಗವಂತನೇ ಮಾತೃ ಅಂತ ನಂಬಿದವ ಈ ಮುಖವನ್ನು ಪ್ರೊಲ್ಲಾದನ ಸಂತೈಸಿದನು ಕೃಪಾಸಾಂದ್ರ ಅದು ಭಗವಂತನ ಕೃಪೆಯ ಪರಾಕಾಷ್ಠೆ ಇದು ದಾಸರು ಪುಟ್ಟ ಹುಡುಗನ ಭಗವಂತ ಉದ್ಧಾರ ಮಾಡಿದ ಕಥೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಇಡೀ ಪ್ರಲ್ಲಾದ ಕಥೆಯನ್ನು ಇದಕ್ಕಿಂತ ಚೆನ್ನಾಗಿ ಇನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸೊಲ್ಲಾದ ಚರಿತ್ರೆಯಲ್ಲಿ ಎರಡು ಅಂಶ ಪುಟಾಣಿಯನ್ನು ರಕ್ಷಣೆ ಮಾಡಿದ್ದು ದೈತ್ಯನನ್ನು ಸಂಹಾರ ಮಾಡಿದ್ದು ಇದು ಅರ್ಜಿಂಹದೇವರ ವೈಶಿಷ್ಟ್ಯ ಎರಡು ಆ ಎರಡು ಮುಖವನ್ನು ನಮ್ಮ ಮುಂದೆ ಇಟ್ಟು ಇಟ್ಟು ನಮ್ಮನ್ನು ಹೇಳುವುದು ಇಷ್ಟೇ ಅವರು ದೈತ್ಯ ಪ್ರಹ್ಲಾದ ಅಂತ ಎರಡು ವಿಭಾಗ ಮಾಡಿಕೊಂಡರು ಸಜ್ಜೀವ ದುರ್ಜೀವ ಅಂತ ಇದರದ ಅರ್ಥ ದೈತ್ಯ ಅಂದರೆ ಕೆಟ್ಟ ಜೀವ ಅಂದಂತಮೋ ಯೋಗ್ಯ ಅಂತ ಪ್ರಹ್ಲಾದ ಆನಂದ ಯೋಗ್ಯನಾದವ ಆನಂದವನ್ನು ಅನುಭವಿಸ್ಲಿಕ್ಕೆ ಯೋಗ್ಯನಾದವ ಅರ್ಥ ಸಜ್ಜೀವ ಅಂತ ಅರ್ಥ ಪ್ರಹ್ಲಾದ ಆಗಿದ್ರೆ ಆನಂದದಲ್ಲಿ ಎರಡು ರೀತಿ ಇದೆ ಸಂಸಾರದಲ್ಲಿ ಆನಂದ ಆಮೇಲೆ ಅಂಡಂ ತಪಸ್ಸು ದುರ್ಯೋಧನಾದಿಗಳಿಗೆಲ್ಲ ಲೌಕ ಲೋಕದಲ್ಲಿ ಆನಂದ ಜೀವನದಲ್ಲಿ ಆನಂದ ಮತ್ತೆ ತಪಸ್ಸು ಅದಲ್ಲ ಇದು ಪ್ರಕೃಷ್ಟವಾದ ಆಹ್ಲಾದ ಮೊದಲು ದುಃಖವೊಂದು ಕೊನೆಗೆ ಬರತಕ್ಕಂತಹ ಆನಂದ ಅದು ಪ್ರಕೃಷ್ಠವಾದ್ದು ಅಂದರೆ ಮೋಕ್ಷರೂಪವಾದ ಆಹ್ಲಾದ ಇಂತಹ ಮೋಕ್ಷ ಯೋಗ್ಯನಾಗಿರ್ತಕ್ಕಂತ ಪ್ರಹ್ಲಾದನನ್ನು ಸಂತರಿಸಿದ ಅಂದ್ರೆ ಮೋಕ್ಷ ಯೋಗ್ಯ ಸಜೀವರ ಸಜೀವರನ್ನು ರಕ್ಷಣೆ ಮಾಡಿದ ಯಾರು ದುಷ್ಟ ದೈತ್ಯರು ಅವರನ್ನು ಸೀಳಿದ ಸೀಳಿದ ಅಂತಂದ್ರೆ ಅವರನ್ನು ಅಂದಂ ತಮಸ್ಸಿಗೆ ಕಲಿಸಿಕೊಟ್ಟ ಅಥವಾ ದೈತ್ಯ ಹಸಿ ತಮಸಿಸ್ಥಿರ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ ಎಲ್ಲ ದೈತ್ಯರನ್ನು ಕೊಂದ ಅಂದ್ರೆ ಎಲ್ಲರನ್ನೂ ಕೊಲ್ತಾನೆ ದೈತ್ಯರ ಕೊಲ್ಲುವುದು ವಿಶೇಷ ನಮ್ಮನ್ನು ಕೂಡ ಇನ್ನು ಭಗವಂತ ಕೊಲ್ಲಕ್ಕಿದೆ ಒಂದು ದಿವಸ ಗ್ಯಾರಂಟಿ ಸಂಶಯ ಏನಿಲ್ಲ ದೈತ್ಯರನ್ನು ಸೀಳಿದ ದೈತ್ಯರನ್ನು ಕೊಂದ ಅಂತ ಏನು ವೈಶಿಷ್ಟ್ಯ ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಅತ ದೈತ್ಯ ತಮಸಿ ಸ್ಥಿರ ದೈತ್ಯರನ್ನು ಕೊಲ್ಲುವುದು ಅಂತಂದ್ರೆ ತಮಸ್ಸಿಗೆ ಕಳುಹಿಸುವುದು ಅಂತ ಅರ್ಥ ಹಾಗೆ ದೇವತೆಗಳನ್ನು ಪುಟ್ಟಿಸಿದ ಅಂತಂದ್ರೆ ಅವರಿಗೆ ಮೋಕ್ಷ ಕೊಟ್ಟ ಅಂತ ಅರ್ಥ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಿಕೊಳ್ಳಬೇಕು ಡಾಕ್ಟರ್ ಒಳ್ಳೆಯ ತೃಪ್ತವಾದಂತಹ ಶಬ್ದಗಳ ಮೂಲಕ ವ್ಯಾಖ್ಯಾನವನ್ನು ಮಾಡಿದ್ದಾರೆ ದೈತ್ಯನ ಉದರವ ಸೀಳಿ ಸಂತೈಸಿದನು ಪ್ರಹ್ಲಾದನು ಪ್ರಹ್ಲಾದನ ಕೃಪಾಂದ್ರಾ ಇನ್ನೊಂದು ಈ ಸಂದಿಯಲ್ಲಿ ತೊಡಕಾಗಿರತಕ್ಕ ನುಡಿ ಇದೆ ಅದನ್ನು ನಿಮ್ಮ ಮುಂದೆ ಓದ್ತೇನೆ ಗೌತಮನ ನಿಜ ಪತ್ನಿಯನು ಪುರುಹೂತ ಕಾಯಿದ ವೃತ್ರನ ಗಾತಿಸಿದ ಪಾಪವನ್ನು ನಾಲ್ಕು ವಿಭಾಗವ ಮಾಡಿದ ಶಾತ ಕುಂಬಾತ್ಮಕ ಕಿರೀಡವ ಕೈದ ಬಳಸಿ ಕದ್ದೊಯ್ದ ಇಂದ್ರಾರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ಈ ನುಡಿ ಅರ್ಥ ಆಗುತ್ತೆ ಸ್ಪಷ್ಟವಾಗಿರತಕ್ಕಂಥದ್ದು ಭಗವಂತ ಅಪರಾಧ ಮಾಡಿದ ಭಕ್ತರಿಗೆ ಹೇಗೆ ಶಿಕ್ಷೆ ಕೊಟ್ಟು ರಕ್ಷಣೆ ಮಾಡಿದ ಅನ್ನುವ ಮುಖಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಾರೆ ಒಂದು ಸಮಸ್ಯೆ ಅಲ್ಲಿ ವೃತ್ರನ ಗಾತಿಸಿದ ಪಾಪವನು ನಾಲ್ಕು ವಿಭಾಗ ಮಾಡಿದ ಹೇಗೆ ಅಂತ ಮತ್ತೆ ಪ್ರಶ್ನೆ ಹೇಳ್ತೇನೆ ಉತ್ತರವನ್ನು ಯಥಾಮತಿ ನಾನು ಬಿಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಗೌ ಇದು ಇದು ಶಬ್ದ ಚಮತ್ಕಾರದ್ದು ಅದಕ್ಕೆ ಈ ಮೊದಲನೇ ನುಡಿ ಗೌತಮನ ನಿಜಪತ್ನಿಯನು ಪುರುಹೂತ ನೈದಿರೇ ಕಾಯಿದ ಈ ನುಡಿ ಇದೆ ಇದನ್ನು ಹೇಗಬೇಕಾದರೂ ನಾವು ಅನ್ವಯ ಮಾಡಲಿಕ್ಕಾಗುತ್ತೆ ಇಲ್ಲಿ ಭಕ್ತರು ಯಾರು ಎಷ್ಟು ಜನ ಭಕ್ತರು ಅಪರಾಧಿಗಳು ಎಷ್ಟು ಜನ ಅವರನ್ನು ಭಗವಂತ ಹೇಗೆ ರಕ್ಷಣೆ ಮಾಡಿದ ಎಲ್ಲರೂ ಭಕ್ತರೆ ಯಾರೆಲ್ಲ ಭಕ್ತರು ಕಥೆಯೆಲ್ಲ ಗೊತ್ತಿದ್ದರೆ ಪುನಃ ನಾನು ರಾಮಾಯಣ ಮತ್ತೆ ಬಿಡಿಸುವುದಿಲ್ಲ ಅದು ಗೌತಮನ ಮಡದಿಯಾಗಿರ್ತಕ್ಕ ಅಹಲ್ಯನ್ನು ದೇವೇಂದ್ರ ಕೇಳಿಸಿದಾಗ ಗೌತಮರು ಶಾಪ ಕೊಟ್ಟರು ಶಿಲೆಯಾಗಿ ಬಿದ್ದಲು ಭಗವಂತ ರಾಮನಾಗಿ ಅವತರಿಸಿ ತನ್ನ ಪಾದ ತನ್ನ ದರ್ಶನದಿಂದಲೋ ಭಗವಂತ ಆ ಅಹಲ್ಯನ್ನು ಮಾಡಿದ ರಕ್ಷಣೆ ಮಾಡಿದ ಕಾಯ್ದ ಅಂತ ಇಷ್ಟು ರಾಮಾಯಣದ ಕಥೆಯನ್ನು ನೆನಪಿಚ್ಚಿಕೊಳ್ಳಬೇಕು ಒಬ್ಬ ಹೆಣ್ಣಿಗೆ ಭಗವಂತ ರಕ್ಷಣೆ ಕೊಟ್ಟ ಕ್ರಮ ಹೇಗೆ ಇದು ಮತ್ತೊಂದು ನಾವು ಅವ ಕೃಷ್ಣಾವತಾರದ ಕತೆ ನೃಸಿಂಹದೇವರ ಕತೆ ನೋಡಿದ್ದೇವೆ ರಾಮಾವತಾರ ಕಥೆಯನ್ನು ದಾಸರಿ ಇಲ್ಲಿ ನೆನಪಿಸ್ತಾರೆ ರಾಮನಾಗಿ ಭಗವಂತ ಹೇಗೆ ರಕ್ಷಣೆ ಮಾಡಿದ ಒಬ್ಬ ಹೆಣ್ಣಿಗೆ ಹೆಣ್ಣಿಗೆ ಇದಕ್ಕಿಂತ ದಾರುಣವಾದ ಶಿಕ್ಷೆ ಇಲ್ಲ ಗಂಡ ತನ್ನ ಮನೆಯಿಂದ ಕಳಿಸಿಕೊಡ್ತಾನೆ ಎಂಬುದೇ ಒಂದು ದಾರುಣವಾದ ಘಟನೆ ತವರು ಮನೆಯಲ್ಲಿ ರಕ್ಷಣೆ ಸಿಗಬಹುದು ಅಂದ್ರೆ ತವರು ಮನೆಗೂ ಹೋಗದಿದ್ದಾಗೆ ನೀನು ಶಿಲೆಯಾಗಿ ಬೀಳುವಂತ ಶಾಪ ಕೊಟ್ಟ ಅಂತಂದ್ರೆ ಇದಕ್ಕಿಂತ ದಾರುಣವಾದ ಸ್ಥಿತಿ ಇಲ್ಲ ಇಂತಹ ಅಬಲೆ ಸರ್ವತಾ ಅಬಲೆಯಾಗಿರ್ತಕ್ಕಂತಹ ಅಹಲ್ಯನ್ನು ಭಗವಂತ ಕಾಯಿದ ರಕ್ಷಣೆ ಮಾಡಿದ ಅಂತಂದ್ರೆ ಭಗವಂತನ ಕಾರುಣ್ಯದ ಪರಾಕಾಷ್ಟೆ ಅಪರಾಧವನ್ನು ಭಗವಂತ ಪರಿಹಾರ ಮಾಡಿದ ಬಗೆ ಎಲ್ಲ ಸ್ಪಷ್ಟ ಬಟ್ಟೆಯಾದ ಹಲ್ಯ ಅಪರಾಧವನ್ನು ಭಗವಂತ ಸಹಿಸಿ ರಕ್ಷಣೆ ಮಾಡಿದ ಇಷ್ಟು ಕಾಣುವ ಅರ್ಥ ನಾನು ಹೇಳೋದಕ್ಕೆ ಎಲ್ಲ ರೀತಿಯಲ್ಲೂ ಅನ್ವಯ ಮಾಡಲಿಕ್ಕಾಗುತ್ತೆ ನೋಡಿ ಶ್ಲೋಕ ಗೌತಮನ ಕಾಯ್ದ ಅಲ್ಲಿ ಅನ್ವಯ ನಿಜಪತ್ನಿಯನು ಕಾಯ್ದ ಪುರುಹೂತನ ಕಾಯ್ದ ಮೂವರನ್ನು ಕಾಯ್ದ ಭಗವಂತ ಅದಕ್ಕೆ ಅನ್ವಯ ಗೌತಮನ ನಿಜ ಪತ್ನಿಯನು ಐದಿರೇ ಗೌತಮನ ಕಾಯ್ದ ಗೌತಮನ ನಿಜಪತ್ನಿಯನ್ನು ಕಾಯ್ದ ಪುರಹೂತನ ಕಾಯ್ದೆ ಮೂವರೂ ಭಕ್ತರು ಮೂವರೂ ಅಪರಾಧ ಮಾಡಿದವರು ಹೇಗೆ ಗೌತಮ ಅಪರಾಧ ಮಾಡಿದ ಏನು ಅಪರಾಧ ಮಾಡಿದ ನಿಜವಾಗಿ ಈ ಕತೆಯ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದ್ದು ಭಗವಂತನ ಸಂಕಲ್ಪ ಏನು ಅಂತ ನಾವು ಗಮನಿಸಬೇಕಾದ್ರು ಅಹಂಧೆಯ ತಪ್ಪು ಎಷ್ಟು ಅಂತ ನಾವು ಚಿಂತನೆ ಮಾಡಬೇಕಾದ್ರು ಇಷ್ಟು ಚಿಂತನೆ ಮಾಡಿದರೆ ಗೌತಮ ಒಂದು ರೀತಿಯಲ್ಲಿ ತಪ್ಪೇ ಮಾಡಿದ್ವಿ ಎಂತ ಶಿಕ್ಷೆ ಕೊಡಬಹುದು ಅಂತಂದ್ರೆ ಆಚಾರ್ಯರು ಒಂದುಗಡೆ ಹೇಳ್ತಾರೆ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡ್ಲಿಕ್ಕೆ ಗಂಡನಿಗೆ ಅಧಿಕಾರ ಇದೆ ಎಷ್ಟು ಶಿಕ್ಷೆ ಕೊಡಬಹುದು ತತ್ರ ಅಂಗಹಾನಿ ಸ್ಯಾತ್ ಎಷ್ಟು ಶಿಕ್ಷೆ ಕೊಡಬಹುದು ಅಂದ್ರೆ ಕೈಕಾಲು ಮುರಿಬಾರದು ಕೈಕಾಲು ಮುರಿತೇನೆ ಅಂತ ಹೇಳಬಹುದು ಅಷ್ಟೇ ಬರೆದು ಕೈಕಾಲು ಮುರಿಲಿಕ್ಕೆ ಅಧಿಕಾರ ಇಲ್ಲ ಏ ನನ್ನ ಹೆಂಡತಿ ಕೈಕಾಲು ಮುರಿತೇನೆ ನೀನ್ ಯಾರು ಅಂತ ಕೇಳಿಸಿ ಕೇಳಬಹುದು ಅಂತ ಹೇಳ್ತಾರೆ ಆಚಾರ್ಯರು ತತ್ರಾಪಿ ನಾ ಅಂಗಹಾನಿ ಅಂಗಹಾನಿ ಆಗಬಾರದು ಆದರೆ ಮನಸ್ಸನ್ನು ತಿದ್ದಬೇಕು ಅಷ್ಟೇ ಹೊರತು ಅದಕ್ಕೆ ವಿಕಾರ ಆಗಬಾರದು ಅಂತ ಇದನ್ನು ಇವತ್ತು ಏನು ಹೇಳ್ತಾರೆ ಅದನ್ನು ಆಚಾರ್ಯ ಹೇಳಿದ್ದಾರೆ ಅಂಗಹಾನಿ ಆಗಬಾರದು ಅನ್ನೋದರ ಮೂಲಕ ಹಾಗಾದ್ರೆ ಗೌತಮ ಕೊಟ್ಟದ್ದು ಎಷ್ಟು ಅಂಗಹಾನಿ ಅಲ್ಲ ಅವಳಿಗೆ ಹೇಳಲಿಕ್ಕೆಲ್ಲಿದ್ದಂತಹ ಸ್ಥಿತಿಯನ್ನು ಕೊಟ್ಟಿದ್ದಾನೆ ಶಿಲೀಕೃತ ಅಂತ ಶಿಲೀಭೂತವಾಗಿ ಮಾಡಿದ್ದಾಳೆ ಮಾಡಿದ್ದಾನೆ ಗೌತಮ ಅಂದ್ರೆ ಎಷ್ಟು ತಪ್ಪು ಅದರಿಂದ ಗೌತಮ ಮಾಡಿದ್ದು ದೊಡ್ಡ ಅಪರಾಧ ಚಿಕ್ಕ ಅಪರಾಧ ಅಲ್ಲ ಹೆಣ್ಮಕ್ಕಳ ಸಂಗವಾಗಿ ಇರಲಿಲ್ಲ ಇದ್ದಿದ್ರೆ ಗೌತಮ ಅರೆಸ್ಟ್ ಆಗಬೇಕಿತ್ತು ಆಗ್ಲಿಲ್ಲ ಮಹಾ ಅಪರಾಧ ಇದು ಬರೀ ಲೌಕಿಕವಾದ ಅಪರಾಧ ಅಲ್ಲ ಅಧ್ಯಾತ್ಮದಿಂದಲೂ ಇದು ಅಪರಾಧ ಯಾಕೆಂದ್ರೆ ಭಗವಂತನ ಸಂಕಲ್ಪಕ್ಕನುಗುಣವಾಗಿ ದೇವೇಂದ್ರ ಮಾಡಿತ್ತು ದೇವೇಂದ್ರ ಅವನ ತತ್ವಾಭಿಮಾನ ದೇವತೆ ದೇವೇಂದ್ರನಿಗೆ ಯಾವ ಡಿಪಾರ್ಟ್ಮೆಂಟ್ ಅಂದರೆ ಮನಸ್ಸಿನ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟು ದೊಡ್ಡ ಪೋಸ್ಟ್ ಕೊಡಬೇಕಾಗಿದ್ರೆ ಭಗವಂತ ಅಜ್ಞಾನಿಯ ಯಾಕೆಂದ್ರೆ ಮನಸ್ಸು ಮುಖ್ಯ ನಡೆಸಿ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಮನಸ್ಸು ಮುಖ್ಯ ಎಲ್ಲರ ಮನಸ್ಸಿನೊಳಗೂ ದೇವೇಂದ್ರ ಇದ್ದಾನೆ ಗಂಡ ಮನಸ್ಸಿನಲ್ಲಿ ಮಾತ್ರ ಅಲ್ಲ ಹೆಣ್ಮಕ್ಕರ ಮನಸ್ಸಿಗೂ ನಿಯಾಮಕನಾದವ ಇಂದ್ರ ಅವನು ಒಬ್ಬ ಹೆಣ್ಣನ್ನು ಕೇಳಿಸ್ತಾನೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಕೊಡ್ಬೋದ ಭಗವಂತ ಯಾಕೆ ಕೊಟ್ಟ ಹೇಳ್ ಕೊಟ್ಟ ಅಂತ ಭಗವಂತನ ಬಗ್ಗೆ ಆಕ್ಷೇಪ ಮಾಡತಕ್ಕಂತಹ ಸಂಗತಿ ಇದು ಚಿಕ್ಕ ಸಂಗತಿ ಅಲ್ಲ ದೇವರು ಇಂತಹ ಒಬ್ಬ ಕಾಮುಕನನ್ನು ಹೇಗೆ ಈ ಪೋಸ್ಟ್ ಅಪಾಯಿಂಟ್ಮೆಂಟ್ ಮಾಡಿದ ಯಾಕಂದ್ರೆ ಅವನು ಅವನೇ ಸ್ವತಃ ಮನಸ್ವಚ್ಛತೆ ಇಲ್ಲದಿದ್ದವನು ಅಂತ ಆದ್ರೆ ಆ ಮನಸ್ಸನ್ನು ಕೊಡಬಹುದ ಒಬ್ಬ ಕಳ್ಳ ಇದ್ದಾನೆ ಅವನಿಗೆ ದುಡ್ಡಿನ ಗಂಟು ಕೊಟ್ಟರೆ ಹೇಗಿರ್ಬೋದು ದರೋಡಗಾರ ಇರ್ತಾನೆ ಅವನಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಕೊಟ್ಟ ಹಾಗೆ ಆಗುದಿಲ್ವಾ ಆದ್ರೆ ನಿಮ್ ಜೊತೆ ನಮ್ಮ ಸರಕಾರದಲ್ಲಿ ಆಗಬಹುದು ಭಗವಂತನ ಸರಕಾರದಲ್ಲಿ ಎಷ್ಟರ ಬಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡುವ ಸಂಗತಿ ಇದು ಆದ್ರಿಂದ ಗೌತಮ ಹೆಂಡತಿಯನ್ನು ದೇವೇಂದ್ರ ಮುಟ್ಟಬೇಕಾಗಿದ್ರೆ ಅವನು ಕಾಮಕನಾಗಿ ವಿಕೃತ ಕಾಮಕನಾಗಿಂತ ಆ ಕೆಟ್ಟ ಕೆಲಸ ಮಾಡಲಿಲ್ಲ ಮತ್ತೇನು ಹಾಗಾದ್ರೆ ಅದ್ರಲ್ಲಿ ಭಗವತ್ ಸಂಕಲ್ಪ ಇದೆ ದೇವರ ಸಂಕಲ್ಪ ಇದೆ ಏನು ದೈವ ಸಂಕಲ್ಪ ಅಂತಂದ್ರೆ ಅದು ಇಷ್ಟು ಮಾಡಬೇಕು ಅಂತಿದೆ ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಭಗವಂತ ಅದನ್ನು ಎಂದೂ ಸಹಿಸುವುದಿಲ್ಲ ಇಷ್ಟು ಊಟ ಮಾಡಬೇಕು ಅಂತಿದೆ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅದು ಮೂಗಿನಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅದು ಹೆಚ್ಚಾಯ್ತಂದ್ರೆ ಇಟ್ಟುಕೊಳ್ಳಲಿಕ್ಕಾಗುದಿಲ್ಲ ಅದು ಮೈನಸ್ ಆಗಲೇಬೇಕು ಎಷ್ಟು ಅಂತಿದೆ ಅಷ್ಟು ಮಾತ್ರ ಅದು ಇರಲಿ ಯಾವುದೇ ಇರಲಿ ಮಳೆ ಬೆಳೆ ಫಲ ಏನಿದ್ರೂ ಅದು ಇತಿ ಮಿತಿ ಅಂತ ಅದಕ್ಕೆ ಉಂಟೇ ಉಂಟು ಗೌತಮರು ಭಾರಿ ತಪಸ್ಸು ಮಾಡಿದರು ಇಷ್ಟು ತಪಸ್ಸು ಮಾಡಬೇಕು ಅಂತಿದೆ ಅದಕ್ಕಿಂತ ಹೆಚ್ಚು ತಪಸ್ಸು ಮಾಡಿತು ದೇವರು ಹೇಳಿದ ಏದಮಾನ ದುಡು ವಯಸ್ಸ ರಾಜ ಭಗವಂತ ಅವನ ಕಮನೇ ಹಾಗೆ ಏದಮಾನ ಯಾರೋ ಯೋಗ್ಯತೆಗೆ ನೀರಿ ಯಾರು ಪುಣ್ಯ ಮಾಡ್ತಾರೆ ಅದನ್ನು ಮೈನಸ್ ಮಾಡ್ತಾನೆ ಗೌತಮರು ಯೋಗ್ಯತೆ ಮೀರಿ ಪುಣ್ಯ ಮಾಡಿದರು ಮಾಡಿದ ತಪ್ಪವರು ನಮ್ಗೆ ಸ್ವಲ್ಪ ಖುಷಿಯಾಯ್ತು ನಾನು ಸಂಧ್ಯಾ ಜಪ ಪೂಜೆ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೇನ್ರಿ ಯಾಕೆ ಪಾಪ ದೇವರಿಗೆ ಪ್ರಾಬ್ಲಮ್ ಆಗೋದು ಬೇಡ ಮತ್ತೆ ಜಾಸ್ತಿ ಆಗಿ ಅದನ್ನು ಮೈನಸ್ ಮಾಡಲಿಕ್ಕೆ ಏನೇನೋ ಮಾಡೋದು ಬೇಡ ಅಂತ ನಾವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ಮ ಟ್ಯಾಂಕ್ ತುಂಬುವುದೇ ಇಲ್ಲ ಅದು ನಿಷ್ಠೂ ಇರುವುದಿಲ್ಲ ತುಂಬಿಸುವುದು ಪ್ರಶ್ನೆ ಹೇಗೆ ಆದ್ರಿಂದ ಅದು ಹೆಚ್ಚಾಗಿ ಹೊರಗೆ ಬರುವ ಪ್ರಶ್ನೆನೇ ಇಲ್ಲ ಅದೆಲ್ಲ ದೇವಾಧಿಕಾರಿಕ ಋಷ ಋಷಿಗಳಿಗಿರುವಂತಹ ದಷ್ಟೆ ಅವರ ತಪಸ್ಸು ಸಾವಿರ ಸಾವಿರ ಸಾವಿರ ವರ್ಷಗಳ ತಪಸ್ಸು ನಮಗೆ ಆಯುಷ್ಯನೇ ಇಲ್ಲ ಅಷ್ಟು ನಂಬಲಿಕ್ಕೂ ಸಾಧ್ಯ ಇಲ್ಲ ನಮಗೆ ಇರುವುದಂತೂ ಚಾರು ಚೂರು ಆಯುಷ್ಯ ತಿಂದು ಮಲಗುವುದರಲ್ಲೇ ಕಲಿತೇವೆ ಅಷ್ಟೇ ಅವರಷ್ಟು ತಪಸ್ಸು ಅದು ನಾನಾಪಿ ಇಲ್ಲ ಆದ್ದರಿಂದ ದೇವತೆಗಳು ವಿಷಯ ಅಧಿಕಾರಿಕವಾದದ್ದು ಗೌತಮರು ಯೋಗ್ಯತೆ ಮೀರಿ ತಪಸ್ಸು ಮಾಡಿದರು ಅದನ್ನು ಮೈನಸ್ ಮಾಡಬೇಕು ಅದು ಬೇರೆ ಮಾರ್ಗನೇ ಇಲ್ಲ ಒಂದೇ ಒಂದು ಮಾರ್ಗ ಅದಕ್ಕೆ ಗೌತಮರ ತಪಸ್ಸು ಕಡಿಮೆ ಆಗಬೇಕು ದೇವ್ ಹೇಳ್ದ ಇಂದ್ರನತ್ರ ಅಪ್ಪ ಇಂದ್ರ ಬೇರೆ ಮಾರ್ಗ ಇಲ್ಲ ದೇವೇಂದ್ರ ಹೇಳ್ದ ಸ್ವಾಮಿ ನಾನು ಮನೋನಿಯಾಮಕ ಮನೋನಿಯಾಮಕನಾಗಿ ಇಂಥ ಕೆಲಸ ಮಾಡುದ ದೇವ್ರು ಹೇಳ್ದ ನನ್ನ ಆರ್ಡರ್ ಇದು ಅಂತ ಹೇಳ್ದ ಮತ್ತೆ ಮಾತಾಡ್ಲಿಕ್ಕಿಲ್ಲ ಯಾಕೆಂದ್ರೆ ಗೌತಮರಿಗೆ ಕೋಪ ಬರುವುದು ಯಾವಾಗ ಅಂದ್ರೆ ಅಲ್ಲೇ ಎಂದು ಮುಟ್ಟಿದ್ದಾರೆ ಅಂತ ಹೇಳಿದಾಗ ಮಾತ್ರ ಕೋಪ ಯಾಕೆಂದ್ರೆ ಅರ್ಧಾಂಗಿ ಅಂತ ಅವಳಿಗೆ ಹೆಸರು ಅರ್ಧ ಅಂಗದಲ್ಲಿ ಒಂದು ಅರ್ಧ ಅಂಗ ಆಯಿತು ಅಂದ್ರೆ ಅಲ್ವಾ ಒಬ್ಬ ಮುಟ್ಟಿದ ಕೈ ಮುಟ್ಟಿದ ಕೈ ಮಾತ್ರ ತಗೊಳ್ಳೋದು ಅಲ್ಲ ನಾವು ಇಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬರ್ತೇವೆ ಅಂಗದಲ್ಲಿ ಒಂದು ಚೂರು ಮೈಲಿಗೆ ಸ್ಪರ್ಶ ಆದರೂ ಕೂಡ ಹೋಗಿ ಸ್ನಾನ ಮಾಡಿಕೊಂಡು ಬಂದ ಹಾಗೆ ಅರ್ಧ ತನ್ನ ಅಂಗದಲ್ಲಿ ಅರ್ಧಕ್ಕೆ ಕಲುಷ್ಯ ಬಂತು ಅಂತಾದಾಗ ಮುಂದಿನ ಚಿಂತೆ ಮಾಡಬೇಕಾಯ್ತು ಚಿಟ್ಟು ಬಂತು ಅದರಿಂದ ಗೌತಮ ಋಷಿಗಳು ಯಾವಾಗ ಶಾಪ ಅವರ ಪುಣ್ಯ ಶಾಪ ಅಂದ್ರೆ ಏನು ಅಂದ್ರೆ ಪುಣ್ಯವನ್ನು ಕಳ್ಕೊಳ್ಳೋದು ಇದು ನಾವು ಎಚ್ಚರ ಇರಬೇಕು ಎದ್ರೆ ಕೂತ್ರೆ ಶಾಪ ಕೊಡೋರ್ ನಾವು ಸತೇ ಹೋಗುವ ಹಾಳಾಗಿ ಹೋಗು ಮಂಚಿಂದೂ ಹೋಗುವಂತು ಇರುದೇ ಇದಿಷ್ಟು ಪುಣ್ಯ ಹರಿಗತಾಂಶ ಸಾರ ಪಾರಾಯಣ ಮಾಡಿದ್ದು ಗಾಯತ್ರಿ ಮಾಡಿದ್ರು ಅದು ಮಣ್ಣು ದಿನಸಿದ್ರೆ ಹೋಯ್ತು ನಮಗೆ ಮತ್ತೆ ದೇವರು ಏನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಎಲ್ಲಿ ಅವಕಾಶ ಕೆಟ್ಟ ಮಾತು ಕೆಟ್ಟ ಶಬ್ದ ನಮ್ಮ ಬಾಯಿಯಲ್ಲಿ ಬರಬಾರ್ದಂತೆ ಬಂತೋ ದೇವರು ಮೈನಸ್ ಮೈನಸ್ ಮೈನಸ್ ಮಾಡ್ತಾ ಇರ್ತಾರೆ ಹಾಗಾಗಿ ನಮ್ದು ಮೈನಸ್ ಇರ್ಬೇಕು ಒಂದ್ ಚೂರು ಪ್ಲಸ್ ಆಗ್ತಾ ಇಲ್ಲ ಅಂತ ಗೌತಮರು ಶಾಪ ಕೊಟ್ಟರು ಯೋಗ್ಯತೆ ಮೀರಿ ಮಾಡಿದ್ರು ಅದು ಮೈನಸ್ ಆಯ್ತು अपराधर अराधवत गौतम गौतम भगवंत का भगवंत को हल्के भगवंत रक्षण गौतम का भक्तपराध के सहिष्णुते उदाणे निज पत्नियन का ಅದೇ ಎಂತಹ ಶಬ್ದ ಹಾಕಿದ್ದಾರೆ ದಾಸರ ನಡೀತೀವಿ ನಿಜ ಪತ್ನಿಯನು ಒಂದು ಜನ್ಮದಲ್ಲಿ ಒಂದೊಂದು ಪತ್ನಿ ಬೇರೆ ಇದು ನಿಜ ಪತ್ನಿ ವೃದ್ಧಿನಲ್ಲಿ ಹೆಂಡತಿ ಗೌತಮರಿಗೆ ಆದ್ರಿಂದ ಅವರಿಗೆ ಇಷ್ಟು ಸಿಟ್ಟು ನಿಜ ಪತ್ನಿಯನು ನಿಜವಾಗಿರತಕ್ಕಂತಹ ಪತ್ನಿ ಪತ್ನಿ ಎಂಬ ಶಬ್ದಕ್ಕೇನೆ ಒಳ್ಳೆಯ ಅರ್ಥ ಇದೆ ಕೆಟ್ಟ ಅರ್ಥ ಇಲ್ಲ ಪತ್ನಿ ಎಂಬ ಶಬ್ದಕ್ಕೆ ವೈಯಕರಣರು ಹೇಳ್ತಾರೆ ಪತ್ತುರ್ನೋ ಯಜ್ಞ ಸಂಯೋಗಿ ಯಾಗ ಮಾಡುವಾಗ ಗಂಧ ಯಜಮಾನನಾಗಿ ಕೂತಾಗ ಅವನ ಪಕ್ಕದಲ್ಲಿ ಕೂತು ಯಾಗದಲ್ಲಿ ಯಾರು ಸಕ್ರಿಯವಾಗಿ ಭಾಗವಹಿಸುತ್ತಾಳೆ ಅವಳು ಪತ್ನಿ ಪತಿನಿ ಅಂದರೆ ಯಜ್ಞದ ಸಂಯೋಗವುಳ್ಳವಳು ಅವಳು ಪತ್ನಿ ಪತಿಯಿಂದ ನಯತಿ ಪುಣ್ಯದ ಕರೆಗೆ ಕೊಂಡೊಯ್ಯುವವಳು ಅವಳು ಪತ್ನಿ ಅಂತ ಧರ್ಮರಾಜಾದಿಗಳಿಗೆ ಬೇರೆ ಬೇರೆ ಹೆಣ್ಮಕ್ಕಳಿದ್ರು ಆದರೆ ರಾಜಸ್ವಿ ಯೋಗಕ್ಕೆ ಸಂಕಲ್ಪ ಮಾಡುವಾಗ ದ್ರೌಪದಿ ದೇವಿಯರೇ ಕೃತದ್ದು ಇನ್ನೊಬ್ಬ ಹೆಣ್ಮಕ್ಕಳಿಗೆ ಅವಕಾಶ ಕೊಡಲಿಲ್ಲ ಅವಳು ಯಜ್ಞ ಸಂಯೋಗ ಯಜ್ಞಕ್ಕೆ ಸಂಬಂಧಪಟ್ಟ ಹೆಂಡತಿ ಅವಳು ಅದು ನಿಜವಾದ ಪತ್ನಿ ಆದರೆ ಮತ್ತೆ ಗೌತಮರಿಗೆ ಕೇಳಬೇಕಾ ಹೇಳಿದ್ರು ನಿಜ ಪತ್ನಿಯನ್ನು ಭಗವಂತ ಕಾಯ್ದ ರಾಮನಾಗಿ ಭಗವಂತ ರಕ್ಷಣೆ ಮಾಡಿದ ಅವ್ರದ್ದು ತಪ್ಪೇನು ಪರಪುರುಷರ ಸಂಪರ್ಕಾಯಿತು ನಡೀದೆ ತಪ್ಪವ್ರು ಯಾವತ್ತೂ ಅಷ್ಟೇ ಅದು ಶಿಕ್ಷೆ ಬರಬೇಕು ಕೊಡಬೇಕಾಗಿದ್ರೆ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ತಪ್ಪಾಗಿರಬೇಕು ಒಂದು ತಪ್ಪಿಗೆ ಇನ್ನೊಂದು ತಪ್ಪು ದೇವರನ್ನಿಂದ ಮಾಡಿಸ್ತಾನೆ ಅಂತ ಹಾಗೆ ಅಹಲ್ಯಿಂದ ಒಂದು ತಪ್ಪು ನಡೆದುಹೋಯಿತು ಮಹಾ ಅಪರಾಧ ಆಯಿತು ನಾವು ಹೇಳುವುದು ತಪ್ಪಲ್ಲದಿದ್ರೂ ಕೂಡ ಲೋಕದ ದೃಷ್ಟಿಯಲ್ಲಿ ಇದು ಅಪರಾಧನೆ ಲೋಕದ ದೃಷ್ಟಿಯಲ್ಲಿ ಏನು ವೇದ ದೃಷ್ಟಿಯಲ್ಲಿ ತಪ್ಪೆ ಇಂದ್ರ ಮುಟ್ಟಿದ ಅಂದ್ರೆ ಅದು ತಪ್ಪಾಯಿತು ಈ ತಪ್ಪನ್ನು ಭಗವಂತ ರಕ್ಷಣೆ ಮಾಡಿದ ಹೇಗೆ ಕಾಯ್ದು ರಕ್ಷಣೆ ಮಾಡಿದ ಅಂತಂದ್ರೆ ಶಿಲೀಭೂತ ಶಿಲೀಭೂತ ಅಂದ್ರೆ ಒಂದು ಕಲ್ಲು ಬಿದ್ದಿರ್ತದೆ ಕಲ್ಲು ಬಿದ್ದರೆ ಆ ಕಲ್ಲು ಅಂತ ನಾವು ಅದನ್ನು ಉಪೇಕ್ಷೆ ಮಾಡುತ್ತೇವೆ ಅದನ್ನು ಯಾರು ನೋಡ್ಲಿಕ್ಕೆ ಹೋಗುವುದಿಲ್ಲ ಮಾತಾಡಿಸ್ಲಿಕ್ಕೆ ಹೋಗುವುದಿಲ್ಲ ಹಾಗೆ ಅಹಲ್ಯ ಹಲ್ಲೆಗೆ ಒಳಗಾದವರು ಬಿದ್ದಿದ್ರೆ ಯಾರ ದೃಷ್ಟಿಗೂ ಬೀಳಲಿಲ್ಲ ಅವರು ಏಕಾಂತ ಒಂದು ರೀತಿಯಲ್ಲಿ ಇಂತಹ ಏಕಾಂತ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಏಕಾಂತವಾದ ಅವಕಾಶವನ್ನು ಸ್ವೀಕರಿಸಿ ನಿರಂತರ ತಪಸ್ಸು ಅನ್ನ ಆಹಾರ ಪರಿತ್ಯಾಗ ಮಾಡಿ ವಾಯು ಅಶನ ವಾಯುವನ್ನು ಸ್ವೀಕಾರ ಮಾಡಿ ತಪಸ್ಸು ಮಾಡಿದ್ಲಂತೆ ಹೀಗೆ ವರ್ಷ ವರ್ಷಗಟ್ಟಲೆ ತಪಸ್ಸು ಮಾಡಿದ ಮಾಡಿದ ಅಹಲ್ಯ ಭಗವಂತ ಸ್ವದರ್ಶನಾ ಮಾನುಷತಾಂ ಉಪೇತಾಂ ತನ್ನ ದರ್ಶನ ಕೊಟ್ಟ ಕಲ್ಲು ಹೋಗಿ ಮನುಷ್ಯರಾದ್ಲು ಸ್ವದರ್ಶನಾತ್ ಮಾನುಷತಾ ಉಪೇತಾಂ ಅವರಿಗೆ ಮನುಷ್ಯತ್ವವನ್ನು ಕೊಟ್ಟ ಕೊನೆಗೆ ಸುಯೋಜಯಾಮಾಸ ಥೌತಮೇನ ಭಗವಂತ ರಕ್ಷಣೆ ಕಾಯ್ದ ಅಂತೆ ಹೇಗೆ ಕಾಯ್ದ ಸುಯೋಜಯಾಮಾಸ ಥಗೌತ ಮೇನ ರಾಮಚಂದ್ರ ಬಂದ ಆ ಕಲ್ಲನ್ನು ಸ್ಪರ್ಶ ಮಾಡಿದ ಅಥವಾ ರಾಮಚಂದ್ರ ಕಲ್ಲನ್ನು ನೋಡಿದ ದರ್ಶನ ಮಾತ್ರದಿಂದ ಯಾವಾಗ ಮನುಷ್ಯರಾಗಿ ಸ್ತ್ರೀಯಾಗಿ ಹೆಣ್ಮಗಳಾಗಿ ಬಂದ್ಲು ಅಹ್ಲೇತ್ರ ಕೇಳಿದ ಅಮ್ಮ ನಿನಗೇನು ಬೇಕು ಅಂತ ಏನು ಕೇಳ್ತಾಳೆ ಪತಿವ್ರತೆಯಾದ ಹೇಳ್ತಿ ಒಂದೇ ಯಜಮಾನರ ಮನೆ ನಾನು ಸೇರಬೇಕು ರಾಮದೇವರು ಗೌತಮನಿಗೆ ಫೋನ್ ಮಾಡಿದರು ಗೌತಮರೇ ಏನು ಅಂತ ಕೇಳಿದ್ರು ಬರಬೇಕು ಅಂತ ತಕ್ಷಣ ಗೌತಮರು ಎಲ್ಲಿಗೆ ಬಂದ್ರು ಗೌತಮರು ಕೇಳ್ತಾರೆ ರಾಮಚಂದ್ರ ಏನು ಅಂತ ರಾಮದೇವರು ಕೇಳ್ತಾರ ಗೌತಮ ಮಾಡ್ತಾರೆ ಇದು ಯಾರು ಅಂತ ಗೌತಮ್ ಹೇಳಿದ ನನ್ನ ಹೆಂಡತಿ ಅಂತ ನಿಜ ಪತ್ನಿ ಅಂತ ಹೇಳಿದ್ರು ರಾಮಚಂದ್ರ ಹೇಳಿದ ಏನ್ ಮಾಡ್ತೀರಿ ಮನೆ ಕರ್ಕೊಂಡು ಹೋಗ್ತೇನೆ ಕರ್ಕೊಂಡು ಹೋಗಿ ಅಂತ ಹೇಳಿದ ಇದು ರಾಮದೇವರ ವೈಶಿಷ್ಟ್ಯ ಅವಳನ್ನು ಬರೀ ಚನ್ಮಗಳನ್ನಾಗಿ ಮಾಡಿ ಅಲ್ಲಿಯ ದಾರಿಯಲ್ಲಿ ಬಿಟ್ಟು ಹೋದರೆ ಕಾಯಿದ ಅಂತ ಹೇಳಲಿಕ್ಕಾಗೋದಿಲ್ಲ ಭಗವಂತ ಏನು ಮಾಡಿದ ಅವಳನ್ನು ಗಂಡನ ಮನೆಗೆ ಕಳುಹಿಸಿಕೊಟ್ಟ ಎಲ್ಲಿಂದ ಬಂದಿದ್ಲೋ ಶಾಪಗ್ರಸ್ತಲಾಗಿ ಶಾಪವನ್ನು ನಿವಾರಣೆ ಮಾಡಿ ಅದೇ ಮನೆಯಲ್ಲಿ ಭಗವಂತ ಮುಟ್ಟಿಸಿದ ಹೌದ್ರಿ ಮುಟ್ಟಿಸಿದ ಮತ್ತೆ ದಿನ ದಿನ ಪ್ರತಿನಿತ್ಯ ಹಂಗಿಸಿ ಹಂಗಿಸಿ ನೀನು ಇಂದ್ರನೊಟ್ಟಿಗೆ ಹೋದವಳು ಅಲ್ಲೇ ಹೋಗು ಅಂತ ಹಂಗಿಸಿ ಮಾತಾಡಿಸಿದ್ರು ಮತ್ತೆ ಪುನಃ ಕಳಿಸಿ ಕೊಟ್ಟರು ಆಚಾರ್ಯರು ಹೇಳ್ತಾರೆ ಸುಯೋಜಯ ಮಾಸ ಸ್ವ ಗೌತಮೇನ ಮಾಸ ಮತ್ತೆ ಎಂದೂ ಗೌತಮರು ಮಾತಾಡಲಿಲ್ಲ ಆ ಘಟನೆ ಮತ್ತೆ ಆ ಹಲ್ಲೆಗೂ ತಡೆಯಲ್ಲಿ ಈ ಸುದ್ದಿಯೇ ಬರಲಿಲ್ಲ ಸುಯೋಜಯ ಮಾಸ ಮತ್ತೆ ಎಂದೆಂದೂ ಇಂಥ ಸುದ್ದಿ ಬರಲಿಲ್ಲ ರಾಮದೇವರು ಕೂಡಿಸುವ ಕ್ರಮ ಅಂದ್ರೆ ಹೀಗಂತೆ ಭಗವಂತನ ಕೂಡಿಸುವ ಕ್ರಮ ಹೀಗಿರುತ್ತದೆ ಮನುಷ್ಯ ಘಟನೆ ಮಾಡಿದರೆ ನಾಲ್ಕೇ ದಿವಸ ದೇವರ ಘಟನೆ ಮಾಡಿದರೆ ಅದು ಪರ್ಮನೆಂಟ್ ಘಟನೆ ಹೀಗೆ ಭಗವಂತ ಕಾಯ್ದ ದಾಸರು ಹೇಳಿದ್ರು ನಿಜ ಪತ್ನಿಯನು ಕಾಯ್ದ ದೇವರು ಕಾಯುವ ಕ್ರಮ ಹೀಗೆ ರಕ್ಷಣೆ ಮಾಡಿದ ನಿಜ ಪತ್ನಿಯನು ಕಾಯ್ದ ಪುರುಹೂತನ ಕಾಯ್ದ ಪುರುಹೂತನು ಐದಿರೆ ಪುರುಹೂತನ ಕಾಯ್ದ ಪುರುಹೂತವ ದೇವೇಂದ್ರ ಅವನು ನಿಜವಾಗಿ ಪುರುಹೂತ ಎಷ್ಟು ಯಾಗ ಮಾಡಿದಾನೆ ಆ ಪದವಿಗೆ ಬರಬೇಕಾದ್ರೆ ಶತಮನ್ಯು ಶತಕ್ರತು ಅಂತ ಅವನಿಗೆ ಹೆಸರು ನೂರು ಯಾಗಗಳನ್ನು ಮಾಡಿ ಆ ಪೋಸ್ಟಿಗೆ ಬಂದವ ಇಷ್ಟು ತ್ಯಾಗ ಮಾಡಿದವ ಆ ತ್ಯಾಗದಿಂದ ಅನುಸಂಧಾನ ಮಾಡಬೇಕು ನಾವು ದೇವೇಂದ್ರ ಐದದ್ದು ಹೌದು ಅದರ ಜೊತೆಗೆ ನಾವು ನೆನಪಿಟ್ಟುಕೊಳ್ಬೇಕಾದ್ದು ಪುರುಹೂತ ಅಂದ್ರೆ ನೂರು ಸಲ ಯಾಗ ಮಾಡಿದ ಯಾಗ ಮಾಡಿದ ಅಂದ್ರೆ ನೂರು ಸಲ ತ್ಯಾಗ ಮಾಡಿದ ತನ್ನಲ್ಲಿ ಏನಿದೆ ಸರ್ವಸ್ವವನ್ನು ತ್ಯಾಗ ಮಾಡಿದ ಭಗವಂತನಿಗೆ ದೇವರು ಹೇಳಿದ ಒಂದು ಫಲ ಐದಿದ ಮೂರು ಸಲ ತ್ಯಾಗ ಮಾಡಿದ ಪುರುಹೂತ ಭಗವಂತ ಅವನ ಆ ತ್ಯಾಗವನ್ನು ಗಮನಿಸಿದ ವಿರಕ್ತಿಯನ್ನು ಗಮನಿಸಿದ ತನ್ನ ಆಜ್ಞೆಯಂತೆ ಮಾಡಿದ್ದಾನೆ ಅಂತ ಎಚ್ಚರಿಸಿಕೊಂಡ ಕಾಯ್ದ ಅವನ ಅಪವಾದ ನಿರ್ಮುಕ್ತನನ್ನಾಗಿ ಮಾಡಿದ ಇಲ್ಲದಿದ್ರೆ ಜನ ಹೇಳುತ್ತಿದ್ರು ಇಂದ್ರನ ನನ್ನ ಮನೆಗೆ ಬರದು ಬೇಡ ಅಂತ ಹೇಳುತ್ತಿದ್ರು ಇವತ್ತು ಸತ್ಯನ್ಯಾಸ ಮಾಡುವಾಗ ಏನ್ ಹೇಳ್ತೇವೆ ಮನ ಆತ್ಮನೇ ಸ್ಕಂದೇಂದ್ರ ಅಭ್ಯ ಮಹಾಂತ ನನ್ನ ಮನಸ್ಸಲ್ಲಿ ಬಂದು ಕೂತ್ಕೋ ಇಂದ್ರ ಅಂತ ಹೇಳ್ತೇವೆ ಹೇಳಬೇಡ ನನ್ನ ಮನೆ ಬರಬೇಡ ನೀನು ಆ ಹಲ್ಲೇ ಅಂತ ಬಹಿಷ್ಕಾರ ಹಾಕಬೇಕಿತ್ತು ಒಬ್ರು ಆ ಮಾತಾಡುವುದಿಲ್ಲ ಯಾಕೆಂದ್ರೆ ಭಗವಂತ ಕಾಯ್ದ ಆ ಕೆಟ್ಟ ಅಪವಾದ ಅವನಿಗೆ ಮನ್ ಬರದೇ ಇಂದ ಅವನಿಗೆ ಇವತ್ತು ಅಷ್ಟೇ ಯಜ್ಞ ಮಾಡುವಾಗ ಇಂದ್ರನನ್ನು ಕರಿಬೇಕಲ್ಲ ಹ್ಯಾಕ್ ಕರೀತಾರೆ ಗೊತ್ತ ಇಂದ್ರ ಇಂದ್ರ ಬರುವುದು ಯಾವಾಗ ಗೊತ್ತೋ ಅವನ ಕರೆಕ್ಟ್ ಅಡ್ರೆಸ್ ಹೇಳಬೇಕಾಗ ಬರ್ತಾನೆ ಹೇಗೆ ಕರ್ದ್ರೆ ಬರ್ತಾನೆ ಗೊತ್ತು ಇಂದ್ರ ಪುರುಹೂತ ಅಂತ ಆಗಚ್ಚ ಅಂದ್ರೆ ಬರೋಲ್ಲವ ಹೇಗೆ ಹೇಳ್ಬೇಕು ಜಾರ ಇಂದ್ರ ಆಗಚ್ಚಾ ಎದ್ದದ ಮಂತ್ರನೇ ಇದು ಹೀಗೆ ಕರ್ದ್ರೆ ಇಂದ್ರ ಓಡಾಡಿ ಬರ್ತಾನೆ ಅಂತ ಇದೇನು ಅಯ್ಯೋ ಅಹಲ್ಯ ಅಂತ ನಾವಾದ್ರೆ ಕೆನ್ನೆಗೆ ಹೊಳಿತಿದ್ದೆ ಯಾರಾದ್ರೂ ಹೇಳಿದ್ರೆ ಹೀಗೆ ಇಂದ್ರ ಖುಷಿಯಲ್ಲಿ ಓಡಾಡಿ ಬರ್ತಾನೆ ಅಂತ ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಐತಿ ಅಹಲ್ಯ ಜಾರತನ ನಾನು ಮಾಡಿದ್ ನಾನು ಜಾರಿ ಜಾರತನ ಮಾಡಿದ್ದಲ್ಲ ಇದು ಭಗವಂತನ ಆಜ್ಞೆ ಅಂತ ನಾನು ಮಾಡಿದ್ದು ಆದ್ರಿಂದ ರೋಮೀಯತೆ ಅವನು ರೋಮವನ್ನು ಅಂಗಾಡಿದಾಗಲಿಲ್ಲ ನನಗೆ ಯಾಕಂದ್ರೆ ಭಗವಂತನ ಅಪರಕ್ಷ ಇದ್ದವ ಭಗವಂತನ ಕೃಪಾ ಪಾತ್ರನಾದವ ಭಗವಂತನ ಅನುಗ್ರಹ ಪಾತ್ರನಾದ ಆದ್ರಿಂದ ತಪ್ಪು ಕೆಲಸ ಮಾಡಲಿಲ್ಲ ಅಲ್ಲಿ ಕಾಮುಕತನ ಇರಲಿಲ್ಲ ಕೆಟ್ಟ ದೃಷ್ಟಿ ಇರಲಿಲ್ಲ ಭಗವಂತನ ಆಜ್ಞೆ ಈಗ ನೋಡಿ ಒಂದು ಕೊಲೆ ಮಾಡ್ತೇವೆ ಕೊಲೆ ಮಾಡಿದ್ರೆ ಅರೆಸ್ಟ್ ಮಾಡಬೇಕು ಮತ್ತೆ ಮುನ್ನೆ ಒಬ್ಬನ್ನು ಗಲ್ಲಿಗೆ ಅದೇ ಅವನು ಪೇಪರ್ ಫ್ರಂಟ್ ಪೇಜ್ಗೆ ಬಂತು ಸನ್ಮಾನ ಮಾಡಿದ್ರು ಸತ್ಕಾರ ಮಾಡಿದ್ರು ನಾಡ್ದು ಇಲ್ಲಿ ಎಂ ಎಲ್ ಎಲ್ಲಿಗೆ ಅಂತ ಪೋಸ್ಟ್ ಅವ ನೋಡಿ ಕೊಂದ್ರೆ ತಪ್ಪಲ್ಲ ಬಾರಿ ಅವನಿಗೆ ಪುರಸ್ಕಾರ ಹಾಗಾದರೆ ಗೌರ್ಮೆಂಟ್ ಆರ್ಡರ್ ಕೊಟ್ಟರೆ ಅವನು ಮಾಡಿಲ್ಲ ಅಂತಂದ್ರೆ ಅವನಿಗೆ ಪುರಸ್ಕಾರ ಮಾಡಲೇಬೇಕು ಮಾಡದಿದ್ರೆ ತಪ್ಪು ಗವರ್ಮೆಂಟ್ ಆರ್ಡರ್ ಇಲ್ಲದೇ ಕೊಂದರೆ ಅದು ಶಿಕ್ಷೆ ನಮ್ದು ವ್ಯವಸ್ಥೆ ಹಾಗೆ ಭಗವಂತರ ಸರಕಾರದಲ್ಲಿ ಇಷ್ಟು ವ್ಯವಸ್ಥೆ ಭಗವಂತ ಏನು ಆಜ್ಞೆ ಮಾಡ್ತಾನೆ ಅದು ಮಾಡಲೇಬೇಕಾದ್ರು ನಮ್ದು ಹಾಗೆ ನೋಡಿ ಏಕಾದಶಿ ತಿಥಿ ಇದೆ ಅದು ದಶಮಿ ವಿದ್ಧ ಆಯಿತು ಅಂತ ಚೂರು ದಶಮಿ ಸ್ಪರ್ಶ ಇದೆ ಆ ದಿವಸ ಉಪವಾಸ ಮಾಡಬಾರದು ಮಾಡಿದ್ರೆ ಪಾಪ ಶುದ್ಧ ಏಕಾದಶಿ ಇದೆ ಅದು ಉಪವಾಸ ಕೂಡಿದ್ರೆ ಪಾಪ ಎರಡಬಹುದು ಯಾಕೆಂದ್ರೆ ಭಗವಂತನ ಆಡದು ನಮಗೆ ಏಕಾದಶಿ ಉಪವಾಸ ಮುಖ್ಯ ಅಲ್ಲ ದಶಮಿ ವಿದ್ಧ ಆದರೆ ಆ ಏಕಾದಶಿ ಉಪವಾಸ ಮಾಡಬಾರದು ಅನ್ನೋದು ಮುಖ್ಯ ಅಷ್ಟೇ ಮುಖ್ಯವಾಗಿರತಕ್ಕಂಥದ್ದು ಏಕಾದಶಿ ಉಪವಾಸ ಮಾಡುವುದು ಎಷ್ಟು ಸತ್ಯ ಅಷ್ಟೇ ಸತ್ಯ ಅದು ಹಾಲಿದೆ ಆಚಾರ ಕೊಟ್ಟ ದಾಂತ ಹೀಗೆ ಹಾಲು ಇದೆ ಒಂದು ಪಾತ್ರೆಯಲ್ಲಿ ಅದಕ್ಕೆ ಸ್ವಲ್ಪ ವಿಷ ಮಿಶ್ರಣ ಆಯಿತು ಯಾರು ನೋಡಿದ್ದಾರೆ ಬೇಡ ಸುದ್ದಿ ಹೋದ್ರೆ ಸಾಕು ಇವತ್ತು ಅಡಿಗೆಗೆ ಹಲ್ಲಿ ಬಿದ್ದಿದೆ ಹೌದಾ ಹಲ್ಲಿ ಬೀಳಬೇಕಾಗಿಲ್ಲ ಹಲ್ಲಿ ಬಿತ್ತಿ ಎಂಬ ಶಬ್ದ ಬಿದ್ದರೆ ಸಾಕು ಯಾರು ಊಟ ಮಾಡಿದೆ ನೋಡಿ ಹಾಗೆ ಮಾಡಬೇಡಿ ಸುಮಾರು ಹೇಳಿ ಎಲ್ಲಿಯಾದರೂ ಬೇರೆ ಕಡೆ ಎಲ್ಲಿಯಾದರೂ ಇಂಥ ಚೂಡು ಸುದ್ದಿ ಗಾಸಿಪ್ಪ ಆದರೆ ಸಾಕು ಅದು ಮುಟ್ಟುವುದಿಲ್ಲ ನಾವು ಹಾಗೆ ಹಾಲಿಗೆ ಒಂದು ಬಿಂದು ಬಿತ್ತು ಅಂತ ಆದರೆ ಸಾಕು ಬಿತ್ತು ಸಂಶಯ ಬಂದರೆ ಸಾಕು ಅದನ್ನು ಹೇಗೆ ನಾವು ತೆಗೆದು ಬಿಸಾಡ್ತೇವೆ ಹಾಗೆ ದಶಮಿ ಸ್ಪರ್ಶ ಸಂಶಯ ಬಂದರೆ ಸಾಕು ಅದನ್ನು ಉಪವಾಸ ಮಾಡಬೇಡಿ ಅದನ್ನು ಬಿಟ್ಟು ದ್ವಾದಶಿ ಮಾಡಿ ಭಗವಂತನ ಆರ್ಡರ್ ಏಕಾದಶಿ ಮಾಡಬೇಕು ಅಂತ ಹೇಳಿದ ಭಗವಂತನೇ ಇದನ್ನು ವಿಧಿಸಿದ್ದಾನೆ ಭಗವಂತ ಆಜ್ಞೆ ಮಾಡಿದ ಮೇಲೆ ಇವತ್ತು ಏಕಾದಶಿ ನೀವು ಉಪವಾಸ ಮಾಡಿಲ್ಲ ತಲೆ ಬಿಸಿ ಇಲ್ಲ ಯಾಕೆ ಭಗವಂತನೇ ಹೇಳಿ ಜಿ ಏಕಾದಶಿ ಮಾಡಬೇಡಿ ಇದು ದಶಿನಿ ಮುಟ್ಟಿದ ಏಕಾದಶಿ ಇದೊಂದು ಬಿಳಿ ಇದು ವಿದ್ಯ ವಿದ್ಯೆ ಏಕಾದಶಿ ಹಾಗೆ ಭಗವಂತ ಹೇಳಿದರೆ ಯಾವುದನ್ನು ಹಿಡಿಯಬಹುದು ಯಾವುದನ್ನು ಬಿಡಬಹುದು ಭಗವಂತ ಹೇಳಿದ ಪುರುಹೂತನಿಗೆ ಆಜ್ಞೆ ಮಾಡಿದ ಭಗವಂತ ಮಾಡಿದ ಇಂದ್ರ ಮಾಡಿದ ಹಾಗಾಗಿ ಕಾಯ್ದ ಅವರನ್ನು ರಕ್ಷಣೆ ಮಾಡದೇ ಪೋಷನೇ ಭಗವಂತ ಎಲ್ಲೇ ಇರು ನೀನು ಅಂತ ಭಗವಂತ ಹೇಳಿದ ಇದು ಭಗವಂತನ ಭಕ್ತ ಅಪರಾಧ ಇವರು ಭಕ್ತರು ಹೌದು ಒಂದು ರೀತಿಯಲ್ಲಿ ಅಪರಾಧ ಮಾಡಿದವರು ಹೌದು ಅವರನ್ನೆಲ್ಲ ಭಗವಂತ ಕಾಯ್ದ ದುರಿತವನ್ನು ನಿವಾರಣೆ ಮಾಡಿದ ಭಗವಂತನ ಅಪಾರವಾದ ಕಾರುಣ್ಯವನ್ನು ಇಲ್ಲಿ ಹೇಳಿದರು ಇಷ್ಟು ಹೇಳಿ ಈ ಮುಂದಿನದು ಸ್ವಲ್ಪ ಸಮಸ್ಯೆ ಗೌತಮನ ನಿಜಪತ್ನಿಯನ್ನು ಪುರುಹೂತ ನೈದಿರೇ ಕಾಯ್ದ ಮುಂದಿನ ನುಡಿಯನ್ನು ಹಾಕಿ ಉಡಿಸ್ಲಿಕ್ಕೆ ನೀವು ನೋಡಿ ಭಾಗವತ ಕೇಳಿದವರು ನೀವು ವೃತ್ರನ ಗಾತಿಸಿದ ಪಾಪವನು ನಾಲ್ಕು ವಿಭಾಗ ಮಾಡಿದನು ವೃತ್ರನ ಗಾತಿಸಿದ ಪಾಪವ ನಾಲ್ಕು ವಿಭಾಗ ಮಾಡಿದ ವೃತ್ರನನ್ನು ಭಗ ಇಂದ್ರ ಸಂಹಾರ ಮಾಡಿದ ಸಂಹಾರ ಮಾಡಿದಾಗ ಅವನು ಬ್ರಾಹ್ಮಣ ಅದರಿಂದ ಬ್ರಹ್ಮಹತ್ಯಾದೋಷ ಬಂತು ಅದನ್ನು ನಾಲ್ಕು ವಿಭಾಗ ಮಾಡಿದ ಭೂಮಿಯಲ್ಲಿ ಮರದಲ್ಲಿ ನೀರಿನಲ್ಲಿ ಹಂಚಿದವ ಹೆಣ್ಮಕ್ಕಳಲ್ಲಿ ನಾಲ್ಕು ವಿಭಾಗ ಮಾಡಿ ಹಂಚಿದ ಎಷ್ಟು ಸುಲಭ ನೋಡಿ ಯಾರೋ ಬ್ರಹ್ಮಹತ್ಯೆ ಮಾಡುದು ಅದರ ಶ್ಯಾರಿ ಯಾರಿಗಂತ ಕೊಡುವುದು ಅವನು ಬ್ರಹ್ಮಹತ್ಯೆ ಮಾಡಿದ್ದು ನಾಲ್ಕು ವಿಭಾಗ ಮಾಡಿ ನಾಲ್ಕು ಜನರಿಗೆ ಹಂಚಿಕೊಟ್ಟ ಅಂತ ಭಾಗವತದಲ್ಲಿರತಕ್ಕಂತಹ ಕಥೆಯನ್ನು ದಾಸರು ಹೇಳಿದರು ಅಂದರೆ ವೃತ್ತನ ಗಾತಿಸಿದ ಪಾಪವನ್ನು ನಾಲ್ಕು ವಿಭಾಗ ಮಾಡಿ ಹಂಚಿದ ಅಂದರೆ ದೇವೇಂದ್ರ ಬ್ರಹ್ಮಹತ್ಯ ಮಾಡಿದ ಅದನ್ನು ಆ ಪಾಪವನ್ನು ದೇವರು ನಾಲ್ಕು ವಿಭಾಗ ಮಾಡಿ ಹಂಚಿದರ ಮೂಲಕ ಪರಿಹಾರ ಮಾಡಿದ ಅಂತ ಇಷ್ಟಿದರ ಅರ್ಥ ಅಂದ್ರೆ ಭಕ್ತರ ಅಪರಾಧವನ್ನು ಭಗವಂತ ಹೇಗೆ ಮನ್ನಿಸ್ತಾನೆ ದುರುತವನ್ನು ಹೇಗೆ ನಿವಾರಣೆ ಮಾಡ್ತಾನೆ ಅಂತ ಅದಕ್ಕೆ ದಾಸರು ಕೊಟ್ಟು ಇಷ್ಟ ಆದರೆ ಭಾಗವತದ ಕಥೆ ಏನಿದೆ ಅಂತಂದ್ರೆ ವೃತ್ರನನ್ನು ಘಾಟಿಸಿದ ಪಾಪವನ್ನು ನಾಲ್ಕು ವಿಭಾಗ ಮಾಡಲಿಲ್ಲ ವಿಶ್ವರೂಪಾಚಾರ್ಯರನ್ನು ಮೊದಲು ಸಂಹಾರ ಮಾಡಿದ ಅವನಿಗೆ ಪೌರೋಹಿತ್ಯ ಮಾಡಿದ ವಿಶ್ವರೂಪಾಚಾರ್ಯರು ಯಾವಾಗ ಬ್ರಹ್ಮಸ್ಪತ್ಯಾಚಾರರು ಕೈ ಬರುವುದಿಲ್ಲ ಅಂತ ದೂರ ನಿಂತರೂ ನೀವಾದ್ರೇನು ಇನ್ನೊಬ್ಬ ಪುರೋಹಿತ ಅಂತ ವಿಶ್ವರೂಪಾಚಾರ್ಯರನ್ನು ಕರೆದ ವಿಶ್ವರೂಪಾಚಾರ್ಯರು ಅವರಿಗೆ ಮೂರು ತಲೆ ಮೂರು ಕಡೆಯಲ್ಲಿ ತಲೆ ಅವರಿಗೆ ಅವರಿಗೆ ಇಂದ್ರನ ಕಡೆಯಲ್ಲಿಯೂ ತಲೆ ತನ್ನ ಮನೆಯಲ್ಲಿಯೂ ತಲೆ ತಲೆ ತನ್ನ ಪಕ್ಷದವರ ಬಗ್ಗೆಯೂ ತಲೆ ಅವರಿಗೆ ಅಲ್ಲ ಬೇರೆ ತಲೆಗೆ ಮೂರು ಕೃತ್ಯ ಬೇರೆಂಟು ಅಲ್ಲಿ ಆ ಮೂರು ತಲೆಯ ವಿಶ್ವರೂಪಾಚಾರ್ಯರಿಗೆ ತನ್ನವರಿಗೆ ಆಹುತಿ ಕೊಟ್ಟದ್ದು ಗೊತ್ತಾಗಿ ಇಂದ್ರ ಆ ತಲೆ ಕಳೆದ ಬ್ರಹ್ಮಹತ್ಯ ಆವಾಗ ಇಂದ್ರ ನಾಲ್ಕು ವಿಭಾಗ ಮಾಡಿತ್ತು ವೃತ್ರನನ್ನು ಸಂಹಾರ ಮಾಡಿದ ಆಗ ನಾಲ್ಕು ವಿಭಾಗ ಮಾಡಲಿಲ್ಲ ಅವನು ಕಮ್ಮದ ನಾಳದ ಒಳಗೆ ಕೂತು ತಪಸ್ಸು ಮಾಡಿದ ಬ್ರಹ್ಮಹತ್ಯೆಯನ್ನು ಕಳ್ಕೊಂಡ ಅಂತ ಅದು ಮತ್ತೆ ಬ್ರಹ್ಮಹತ್ಯೆ ಕಳ್ಕೊಳ್ಳಿ ಇಲ್ಲ ವೃತ್ರ ಮಹತ್ವ ಮಹಾನಬಹತ್ ಅದು ಈಗ ನಾಲ್ಕು ವಿಭಾಗ ಮಾಡಿದ್ದನ್ನೇ ಹ್ಯಾ ಕೂಡಿಸು ವೃತ್ರನ ಗಾತಿಸಿದ ಪಾಪವನ್ನು ನಾಲ್ಕು ವಿಭಾಗವ ಮಾಡಿದ ವೃತ್ರನನ್ನು ಕೊಂದ ಅದರಿಂದ ಬ್ರಹ್ಮಹತ್ಯ ಬಂತು ಅದನ್ನು ನಾಲ್ಕು ವಿಭಾಗ ಮಾಡಿದ ನಾಲ್ಕು ಹಂಚಿದ ನೀವು ವ್ಯಾಖ್ಯಾಂತ ಇದು ನೋಡಿ ಹೀಗೇ ಇದೆ ವೃತ್ತರನನ್ನು ಗಾಚಿಸಿದ ಪಾಪವ ನಾಲ್ಕು ವಿಭಾಗವ ಮಾಡಿದ ಇದು ಭಾಗವತಕ್ಕೆ ಪೂರ್ಣ ವಿರುದ್ಧವಾದ ಭಾಗವತದಲ್ಲಿ ವಿಶ್ವರೂಪಾಚಾರ್ಯರನ್ನು ಕೊಂದಾಗ ಮಾತ್ರ ಬ್ರಹ್ಮಹತ್ಯವನ್ನು ಕಳಕೊಳ್ಳಿಕ್ಕೆ ನಾಲ್ಕು ವಿಭಾಗ ಮಾಡಿದ್ದೇವೆ ಹೊರತು ಅವನ ತಮ್ಮ ವೃತ್ತಾಸುರನನ್ನು ಸಂಹಾರ ಮಾಡಿದಾಗ ನಾಲ್ಕು ವಿಭಾಗ ಮಾಡಿದ ಸಂದರ್ಭನೇ ಇಲ್ಲ ಅಲ್ಲಿ ಇದನ್ನು ಯಾಕೆ ನಾವು ಕೂಡಿಸಬೇಕು ವೃತ್ತರನ ಗಾಚಿಸಿದ ಪಾಪವ ನಾಲ್ಕು ವಿಭಾಗ ಮಾಡಿದ್ದು ಹೇಗೆ ಅಂತದು ಪ್ರಶ್ನೆ ಸಹಜವಾಗಿ ಬರುವಂತಹದ್ದು ಇದಕ್ಕೆ ಪರಿಹಾರ ಬೇರೆ ಬೇರೆ ಮುಖ್ಯ ಪರಿಹಾರಗಳಿವೆ ಸುಲಭದಲ್ಲಿ ತಕ್ಷಣ ನೀವು ವಿದ್ವಾಂಸರ ಹತ್ರ ಕೇಳಿ ತಕ್ಷಣ ಪರಿಹಾರ ಹೇಳ್ತಾರೆ ಅದಕ್ಕೆ ಏನು ಅಂತಂದ್ರೆ ಗಂಗಾಯಂಗೋಷ ಅಂತಿದೆ ಗಂಗೆಯಲ್ಲಿ ಮನೆ ಮಾಡಿ ಕೂತಿದ್ದಾರೆ ಎಷ್ಟಾ ಪುಣ್ಯಾತ್ಮರ್ರಿ ಗಂಗೆಯಲ್ಲೇ ಮನೆ ಮಾಡಿ ಕೂತಿದ್ದಾರೆ ಸಹಜವಾಗಿ ಕೇಳುವವರಿಗೆ ಎಂತಿ ಗಂಗೆಯಲ್ಲಿ ಮನೆ ಮಾಡಿ ಕೂತ್ಕೊಳ್ಳಲಿಕ್ಕಾಗತ್ತ ಅದು ಹೇಗಿರಿ ಗಂಗೆಯಿಂದ ಮನೆ ಮಾಡಿ ಕೂತಿದ್ದಾರೆ ಅಷ್ಟು ಅರ್ಥ ಆಗುದಿಲ್ವ ನಿನಗೆ ಗಂಗೆಯಲ್ಲಿ ಅಂದ್ರೆ ಗಂಗೆಯ ತೀರದಲ್ಲಿಂತ ಅರ್ಥ ಗಂಗಾ ಶಬ್ದಕ್ಕೆ ಗಂಗಾ ತೀರೇ ಲಕ್ಷಣ ಇದೊಂದು ಸಹಜವಾಗಿರ್ತಕ್ಕಂಥ ಗಂಗೆ ಅಂದ್ರೆ ಗಂಗಾ ತೀರ ಒಂದು ಸಿಂಹದ ಚಿತ್ರ ಬರೆದಿರ್ತಾರೆ ನೋಡಿ ಸಿಂಹ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಹ ಅಂದ್ರೆ ಸಿಂಹದ ಚಿತ್ರ ನೋಡಿ ಅಂತ ಅದಕ್ಕೆ ಅರ್ಥ ಹೇಳುದು ಸಿಂಹವನ್ನು ನೋಡಿ ಅಂತ ಅದಕ್ಕೆ ಅರ್ಥ ಏನು ಸಿಂಹದ ಚಿತ್ರವನ್ನು ನೋಡಿ ಅದು ಲಾಕ್ಷಣಿಕ ಪ್ರಯೋಗ ಅಂತ ಇದಕ್ಕೆ ಕರೀತಾರೆ ಅದಕ್ಕೆ ಮುಖ್ಯ ಅರ್ಥ ಹೊಂದಿರ್ತದೆ ಮುಖ್ಯ ಅರ್ಥದಲ್ಲಿ ಅದನ್ನು ಬಳಸಬೇಕು ಅಂತ ಇದೊಂದು ಸಾಮಾನ್ಯ ಮಾತು ನಮ್ಮಲ್ಲಿ ಚೌಕಿ ಎದ್ದಿತು ಅಂತ ಪ್ರಯೋಗದ ಉಡುಪಿಯಲ್ಲಿ ಊಟ ಕೂತುಗಳು ಜಾಗಕ್ಕೆ ಚೌಕಿ ಅಂತ ಹೇಳ್ತಾರೆ ಅದು ಚೌಕಾಕಾರದಲ್ಲಿ ಕೂಡಿಸದು ಏನ್ರಿ ಊಟ ಚೌಕಿ ಎದ್ದಾಯಿತು ಅಂತ ಚೌಕಿ ಎದಿರುತ್ತದೆ ಚೌಕಿಯ ಜಾಗ ಹಾಗೇ ಇರ್ತದೆ ಚೌಕಿ ಎಂದಿದ್ದು ಚೌಕಿಯಲ್ಲಿ ಊಟ ಮಾಡಿದ ಬ್ರಾಹ್ಮಣರು ಎದ್ರು ಅಂತ ಅರ್ಥ ಚೌಕಿ ಅಂದ್ರೆ ಚೌಕಿಯಲ್ಲಿ ಕೂತವರು ಎದ್ರು ಮಂಚಾ ಕ್ರೋಶಂತಿ ಅಂತ ಇದಕ್ಕಿನ್ನೊಂದು ಉದಾಹರಣೆ ಕೊಡದಿದರೆ ಈ ಮಂಚ ಈ ಫಲವನ್ನು ಕಾಯ್ಲಿಕ್ಕೆ ಅಂತ ಜನ ಇಟ್ಟಿರ್ತಾರೆ ಅಲ್ಲಿ ಮಂಚ ಹಾಕಿ ಕೂತಿರ್ತಾರೆ ಅದು ಯಾಕಂದ್ರೆ ಹಂದಿ ಏನಾದ್ರೂ ಬಂದ್ರೆ ಅವರು ಓ ಅಂತ ಕಿಲ್ಚತಾರೆ ಆ ಕಿಲ್ಚಿದ್ ಕೇಳಿ ಆ ಹಂದಿ ಓಡಿ ಹೋಗುತ್ತೆ ಒಬ್ಬ ಹೋಗ್ತಾ ಇದ್ದ ಅಲ್ಲಿ ಕೂಗೋ ಶುದ್ಧ ಕೇಳಿಸ್ತು ಮತ್ತೊಬ್ಬ ಹೇಳ್ದ ಅದೇನು ಭೂತ ಪ್ರೇತ ಪಿಶಾಚೆ ಇರಬೇಕು ಅಲ್ಲಪ್ಪ ಮಂಚ ಹಾಕುವ ಮಂಚಗಳು ಕೂಗುವುದು ಅಂತ ಎಂತ ಮಂಚ ಭೂತದ ಮಂಚನ ಏನು ಮಂಚ ಅದು ಮಂಚ ಅಂದ್ರೆ ಮಂಚದಲ್ಲಿದ್ದ ಪುರುಷರು ಕೂಗ್ತಾರೆ ಅಂತ ಅರ್ಥ ಮಂಚಸ್ಥಾ ಪುರುಷ ಕ್ರೋಶಂತಿ ಇದು ಸಹಜವಾಗಿರತಕ್ಕಂತಹದ್ದು ಆದ್ರಿಂದ ಇದು ಲಾಕ್ಷಣಿಕ ಪ್ರಯೋಗ ಅಂತ ಕರೀತಾರೆ ಅಂದ್ರೆ ಎಲ್ಲಿ ಮುಖ್ಯಾರ್ಥ ಕೂಡುದ್ರಿಂದ ಅಲ್ಲಿ ಅದಕ್ಕೆ ಹತ್ತಿರದ ಅಮುಖ್ಯಾರ್ಥವನ್ನು ಇಟ್ಟುಕೊಳ್ಳೋದು ಹಾಗೆ ಇಲ್ಲಿ ಸುಲಭದ ಪರಿಹಾರ ಹೇಳಬಹುದಾಗಿದ್ದರೆ ವೃತ್ರನ ಗಾತಿಸಿದ ಅಂತಂದ್ರೆ ವೃತ್ತನ ಹತ್ತಿರದ ಯಾರು ಅವನ ಅಣ್ಣ ವಿಶ್ವರೂಪ ವೃತ್ರನ ಗಾಥಿಸಿದ ಇಸಿಕೊಳ್ತು ವಿಶ್ವರೂಪಾಚಾರ್ಯರನ್ನು ಗಾಥಿಸಿದ ಪಾಪವ ನಾಲ್ಕು ವಿಭಾಗವ ಮಾಡಿದ ಈ ಸುಲಭದ ವ್ಯಾಖ್ಯಾನ ನೋಡಿ ಸುಲಭದಲ್ಲಿ ಪರಿಹಾರ ಆಗುವ ವ್ಯಾಖ್ಯಾನ ವೃತ್ತ ಇಥಿಕಲ್ ಟು ವೃತ್ರನ ಅನ್ನ ವಿಶ್ವರೂಪಾಚಾರ್ಯರನ್ನು ಗಾಥಿಸಿದ ಪಾಪವ ನಾಲ್ಕು ವಿಭಾಗವ ಮಾಡಿದ ಗಂಗಾಯಾಂಗೋಶ ಇದ್ದಾಗೆ ಮಂಚಾಹ ಕ್ರೋಶಂತೆ ಇದ್ದಾಗೆ ಚಿತ್ರಲಿಖಿತ ತಿಮ್ಮಂ ಪಶ್ಚಾಂತ ಇದ್ದ ಹಾಗೆ ಇದು ಅಮುಖ್ಯವಾದ ಪ್ರಯೋಗ ಹೀಗೆದನ್ನು ಕೂಡಿಸ್ಲಿಕ್ಕಾಗಿ ವೃತ್ರ ಶಬ್ದಕ್ಕೆ ಅದು ಹೇಳುವುದುಂಟು ಅಣ್ಣ ತಮ್ಮಂದಿರುಂಟಲ್ಲ ಮಾತಾಡುವಾಗ ಸ್ಲಿಪ್ಪಾಗಿ ಅಣ್ಣ ತಮ್ಮ ಅಣ್ಣನೇ ಹೆಸರು ತಮ್ಮನೇ ಹೆಸರು ಅಪ್ಪನೇ ಹೆಸರು ಮಗನೇ ಹೆಸರು ನಾವು ಹೇಳುವುದುಂಟು ಹಾಗೆ ಅಂತ ನಮ್ಮ ನಿಮ್ಮ ಶಬ್ದ ಆದರೆ ಹಾಗೆ ಹೇಳ್ಬೋದು ಇತ್ತು ಮಿಸ್ ಆಗಿ ಸ್ಲಿಪ್ಪಾಗಿ ಶಬ್ದ ಬಂತು ದಾತರ ಶಬ್ದ ಹಾಗೆ ಬಂತು ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗಿ ಬಿಡುತ್ತೆ ಅದು ಒಪ್ಪುವುದಿಲ್ಲ ಮನಸ್ಸು ಮತ್ತೇನು ಮಾಡಬೇಕಾಗದ್ರೆ ವೃತ್ತನ ಒಂದು ಅಣ್ಣನ ಅಂತ ಸೇರಿಸಿಕೊಂಡರೆ ವೃತ್ರನ ಅಣ್ಣನ ಗಾಸಿಸಿಧ ಅಂತ ಮಾಡಿದರೆ ಏಕಶತ ಷಷ್ಟಿ ಅರ್ಥ ಇದು ಮಾಡಬಹುದು ಆದರೆ ಇಲ್ಲ ನಾವು ಕೈಯಿಂದ ಹಾಕಬೇಕಾಗತ್ತೆ ಇದಕ್ಕೆ ನಾನು ಹೇಳುವ ಹೆಜನಿ ಹೀಗಿದೆ ನಂತರ ಆಗಬಹುದಾದರೆ ಗೊತ್ತಿ ಬಿಟ್ಟುಬೇಡಿ ಹೊಸ ಹೊಸ ವ್ಯಾಖ್ಯಾನ ಮಾಡುವಾಗ ನಂದೇ ವ್ಯಾಖ್ಯಾನ ಇನ್ನೊಂದು ಒಳ್ಳೆಯ ಅರ್ಥ ಹೇಳುವ ತನಕ ಈ ವ್ಯಾಖ್ಯಾನ ಇಲ್ಲಿ ದಾಸರು ಎರಡು ಉದಾಹರಣೆ ಕೊಡ್ತಾರೆ ಒಂದಲ್ಲ ಎರಡು ವೃತ್ರನ ಗಾಥಿಸಿದ ಪಾಪವ ನಾಲ್ಕು ವಿಭಾಗ ಮಾಡಿದ ಎಂಬಲ್ಲಿ ಎರಡು ದೃಷ್ಟಾಂತವನ್ನು ಇಟ್ಟುಕೊಳ್ಬೇಕು ಒಂದು ಆದರೆ ತಪ್ಪಾಗುತ್ತೆ ಎರಡು ಇಟ್ಟುಕೊಳ್ಳಿ ಹೇಗೆ ವೃತ್ರನ ಪಾಪವ ಗಾಚಿಸಿದ ಹೀಗೆ ತಿರುಗಿ ಅನ್ಯಾಯ ಮಾಡಿ ವೃತ್ರನ ಗಾಚಿಸಿದ ಪಾಪವನ್ನು ಅಂತ ಮಾಡಬೇಡಿ ವೃತ್ರನ ಪಾಪವನ್ನು ಗಾಚಿಸಿದ ಅನ್ವಯ ಮಾಡಿ ನಾಲ್ಕು ವಿಭಾಗವ ಮಾಡಿದ ಅಂತ ಮಾಡಿ ಹಾಗೆ ಅನ್ನ ತಮ್ಮ ಇಬ್ಬರ ಕಥೆಯನ್ನು ಜೋಡಿಸಿದ ಹಾಗೆ ಹೇಗೆ ವೃತ್ರನ ಪಾಪವನು ಗಾತಿಸಿದ ನಿಜವಾಗಿ ವೃತ್ರ ಅಂದ್ರೆ ಯಾರು ದೈತ್ಯ ಅಲ್ಲ ನಾವು ತಿಳ್ಕೊಂಡ ಹಾಗೆ ಭಾಗವತಲ್ಲಿ ಅದರ ಕತೆ ಸುಂದರವಾಗಿದೆ ಆ ವೃತ್ರ ಜೊತೆಗೆ ಜಗಳಾಡಿದಾಗ ಇಂದ್ರನ ವಜ್ರಾಯದ ಕೆಳಗೆ ಬಿದ್ದಾಗ ಹೇಳ್ತಾನೆ ಅಪ್ಪಾ ಇಂದ್ರ ಕೆಳಗೆ ಬಿದ್ದ ಭದ್ರತೆಗೆ ಆಯುಧ ಎತ್ತಿಕೋ ಏನು ಪ್ರಶ್ನೆ ಪ್ರಶ್ನೆ ಎತ್ತು ಯುದ್ಧ ಮಾಡು ನನಗೆ ಸಂಹಾರ ಆಗುವುದು ತೀರ್ಮಾನ ಆಗಿದೆ ಆ ವಿಷ್ಣುವಿನ ಸಂಕಲ್ಪ ಆ ಭಗವಂತನ ಸಂಕಲ್ಪ ನನ್ನನ್ನು ಇಂದ್ರಾ ಕೊಲ್ಲಬೇಕು ಅಂತ ಆ ಸಂಕಲ್ಪ ಇರುವಾಗ ತಾನು ಸಾಯಲೇಬೇಕಾದ್ದು ನಿನಗೇನು ಕೊಂದುಬಿಡು ಉಂಟು ನಮಗೆ ಆಶ್ಚರ್ಯ ಆಗುತ್ತೆ ಯುದ್ಧದ ಮಧ್ಯದಲ್ಲಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಅರ್ಥ ಒಂದು ಸಂಕಲ್ಪ ಅದು ದೈತ್ಯ ಮಾಡ್ತಾನೆ ಅಂದ್ರೆ ಇದು ಹೇಗೆ ಅಂತ ಕೇಳಿದಾಗ ಆ ಕಥೆಯನ್ನು ಭಾಗವತಗಾರರು ಹೇಳ್ತಾರೆ ವೃತ್ತರ ದೈತ್ಯ ಅಲ್ಲ ಅಲ್ಲಿ ಬಂದದ್ದಷ್ಟೇ ವೃತ್ತರ ಯಾರು ಅಂತಂದ್ರೆ ಒಬ್ಬ ಗಂಧರ್ವ ಅಂತ ಅವರ ಕಥೆಯನ್ನು ಬಿಡಿಸಿ ಹೇಳುತ್ತಾರೆ ಹಾಗಾಗಿ ವೃತ್ತ ನಿಜವಾಗಿ ಒಳ್ಳೆಯವ ಶಾಪಗ್ರಸ್ತನಾಗಿ ಅವನು ಭೂಮಿಗೆ ಬಂದವ ಏನು ಶಾಪ ಅಮ್ಮನವರ ಶಾಪ ಪಾರ್ವತಿ ಅಮ್ಮನವರ ಶಾಪ ಅವನಿಗೆ ಅವನು ಗಂಧರ್ವನಾಗಿದ್ದವ ಒಮ್ಮೆ ಕೈಲಾಸ ಹಕ್ಕೋದ ಕೈಲಾಸ ಹಕ್ಕೋದಾಗ ಪಾರ್ವತಿ ಪರಮೇಶ್ವರರು ಒಟ್ಟಿಗಿದ್ರು ಅದನ್ನು ನೋಡಿ ಆ ಗಂಧರ್ವನ ಹಕ್ಕ ಅಂತೆ ಏನ್ರೀ ತುಂಬಿದ ದೆಯಲ್ಲಿ ಒಟ್ಟಿಗೆ ಕೂತಿದ್ದೀರಲ್ಲ ಇದು ಏನು ಈಶ್ವರ ದೇವ್ರನ್ನ ಅಕ್ಕರು ಅವ್ರಿಗೆ ಏನು ಬೇಜಾರಾಗಲಿಲ್ಲ ಅಮ್ಮನವರಿಗೆ ಬೇಜಾರಾಯ್ತು ಪಾರ್ವತಿ ಅಮ್ಮನವರಿಗೆ ಅವ್ರು ಕೇಳಿದ್ರು ಎಂತ ಮೂರ್ಖ ಅಪ್ಪ ಅಮ್ಮನನ್ನು ಅಪಹಾಸ ಮಾಡ್ತಾನೆ ಇನ್ ಮೂರ್ಖ ಇನ್ ರಾಕ್ಷಸನಾಗಿ ಹುಟ್ಟು ಅಂತ ಶಾಪ ಕೊಟ್ರು ಅಮ್ಮ ನಿಮ್ಮ ಪ್ರಸಾದ ಅಂತ ಹೇಳ್ದ ಒಪ್ಪಿಕೊಂಡ ಗಂಧರ್ವ ಅಲ್ಲ ನಾನು ಶಾಪ ಕೊಚ್ಚಳೆ ನೀನದನ್ನು ಪ್ರಸಾದ ಅಂತ ಕೇಳ್ತೀಯ ಹೌದು ಅಲ್ಲ ನಿನಗೇನು ಬೇಕು ಹಾಗಿದ್ರೆ ಒಂದು ಅನುಗ್ರಹ ಮಾಡಿ ನನಗೆ ನಾನು ದೈತ್ಯನಾಗಿ ರಾಕ್ಷಸನಾಗಿ ಹುಟ್ಟುವುದಕ್ಕೆ ನಾನು ಭಯಪಡುವುದಿಲ್ಲ ಅಲ್ಲಿ ಹೋದಾಗಲೂ ವಿಷ್ಣುವಿನ ಎಚ್ಚರ ನನಗಿರಬೇಕು ಅಷ್ಟೊಂದು ಅನುಗ್ರಹ ಮಾಡಿ ಉಂಟು ಹಾಗೆ ಅವರು ಮನಪ್ರೇರಕರಾದ ವಾಗ್ದೇವತೆಯಾದ ಪಾರ್ವತಿ ಪರಮೇಶ್ವರರು ಅನುಗ್ರಹ ಮಾಡಿದರು ದೈತ್ಯನಾಗಿ ರಾಕ್ಷಸನಾಗಿ ಹುಟ್ಟಿದ್ರೂ ವಿಷ್ಣುವಿನ ಎಚ್ಚರ ಇತ್ತು ನಾವು ಮನುಷ್ಯರಾಗಿ ಹುಟ್ಟಿದ್ರೂ ದೇವರ ಎಚ್ಚರ ಇಲ್ಲ ರಾಕ್ಷಸನಾಗಿ ಹುಟ್ಟಿದ್ರೂ ದೇವರ ಎಚ್ಚರ ಇತ್ತು ಆದ್ರಿಂದ ಅವನು ಒಳ್ಳೆಯವ ಆದರೆ ಅಪರಾಧ ಮಾಡಿದ್ದಕ್ಕೆ ಭೂಮಿಗೆ ಬಂದವ ಭಕ್ತ ಭಕ್ತ ಕಂ ಅಪರಾಧ ಎರಡೂ ಹೌದು ಪಾರ್ವತಿ ಪರಮೇಶ್ವರರಿಗೆ ಹಾಸ ಮಾಡಿದ್ದಕ್ಕೆ ಶಿಕ್ಷೆಯಾಗಿ ಅಪರಾಧ ಅಪರಾಧಿ ಸ್ಥಾನದಲ್ಲಿದ್ದಾನೆ ವೃತ್ರ ಹಾಗೆ ಅಂತ ದುಷ್ಟ ಅಲ್ಲ ಅವನು ಭಕ್ತ ಆದ್ರಿಂದ ಭಕ್ತನಾಗಿ ಅಪರಾಧಿಯಾದದ್ದರಿಂದ ಭಕ್ತನ ಅಪರಾಧ ಆದ್ದರಿಂದ ಭಗವಂತ ಅದನ್ನು ಸಹಿಸಿಕೊಂಡ ಸಹಿಸಿಕೊಂಡು ಅವನಿಗೆ ವಿಷ್ಣು ಸ್ಮರಣೆಯನ್ನು ಕೊಟ್ಟ ಇಂದ್ರನ ವಜ್ರಾಯುಧ ಅಲ್ಲ ಇಂದ್ರನ ವಜ್ರಾಯಧದೊಳಗೆ ತಾನೇ ಆಯುಧ ನಾಮ್ ಯಥಾ ವಜ್ರ ವಿಭೂತಿ ರೂಪವನ್ನು ಭಗವಂತ ಸ್ವೀಕಾರ ಮಾಡಿ ಅದರೊಳಗೆ ಪ್ರವೇಶ ಮಾಡಿ ವೃತ್ರನನ್ನು ಗಾಚಿಸಿ ವೃತ್ರನ ಪಾಪವನ್ನು ಗಾಥಿಸಿದ ವೃತ್ರನನ್ನಲ್ಲ ವೃತ್ರನ ಪಾಪವನ್ನು ಗಾಥಿಸಿದ ವೃತ್ರಪತ್ರೆಹೆ ಶರೀರವೋಯಿತ ಅಷ್ಟೇ ಅಷ್ಟೇ ಅಲ್ಲ ಅವನು ಮಾಡಿದ ಪಾಪ ಇತ್ತಲ್ಲ ಆ ಪಾಪವನ್ನು ಭಗವಂತ ಗಾಥಿಸಿದ ವೃತ್ರನನ್ನು ಉದ್ದಾರ ಮಾಡಿದ ಮೂಲ ರೂಪಕ್ಕೆ ಎಂತಹ ಭಕ್ತಾಪರಾಧ ಸಹಿಷ್ಣುತ್ವ ಭಗವಂತನದ್ದು ದುರುತ ನಿವಾರಣಾ ಸಾಮರ್ಥ್ಯ ಎಷ್ಟು ಇದು ಒಂದು ಉದಾಹರಣೆ ವೃತ್ರನ ಪಾಪವನು ಗಾತಿಸಿದ ಅಥವಾ ಪ್ರತ್ಯೇಕ ಮಾಡಿಕೊಂಡ್ರೆ ಈಗ ಇದು ಎರಡನೇದ್ದಾಯಿತು ಅಲ್ಲಿ ಅಲ್ಲಿ ಮೂರು ನೋಡಿದ್ದೇವೆ ಗೌತಮನ ಕಾಯ್ದ ನಿಜ ಪತ್ನಿಯನು ಕಾಯ್ದ ಪುರುಹೂತನ ಕಾಯ್ದೆ ಮೂರು ದೃಷ್ಟಾಂತ ಆಯಿತು ಇಲ್ಲಿ ಮತ್ತೆ ನಾಲ್ಕನೇದ್ದು ವೃತ್ರನ ಪಾಪವ ಗಾತಿಸಿದ ನಾಲ್ಕನೇ ದೃಷ್ಟಾಂತ ಇನ್ನೊಂದು ದೃಷ್ಟಾಂತ ಪಾಪವನು ನಾಲ್ಕು ವಿಭಾಗವ ಮಾಡಿದ ಆ ಪಾಪವನು ಕಾಕಾಕ್ಷಿ ನ್ಯಾಯ ದೆಹಲಿ ದೀಪ ನ್ಯಾಯದಿಂದ ಆಚೆ ಇಚೆ ಎರಡು ಕಡೆ ಗೊಂಡೊಯ್ಬೇಕು ವೃತ್ರನ ಪಾಪವನು ಗಾತಿಸಿದ ಅಂತ ಪಾಪವನ್ನು ಹಿಂದೆ ವೃತ್ರನ ವೃತ್ರನ ಗಾತಿಸಿದ ಪಾಪವನ್ನು ವೃತ್ರನ ಪಾಪವನ್ನು ಘಾತಿಸಿದ ಅಂತ ಅಲ್ಲಿ ಒಂದು ಕಡೆ ಅನ್ವಯ ಪಾಪವನ್ನು ನಾಲ್ಕು ವಿಭಾಗವ ಮಾಡಿದ ಅದು ಯಾರ್ದು ಹೇಳಿಲ್ಲ ಅಲ್ಲಿ ಯಾರ ಪಾಪವನ್ನು ನಾಲ್ಕು ವಿಭಾಗ ಮಾಡಿದ್ದು ಅದಂತಷ್ಟು ಈಗ ಬನ್ನಿ ಬನ್ನಿ ಬನ್ನಿ ಅಂತ ಹೇಳ್ತೇವೆ ಎಲ್ಲಿ ಬನ್ನಿ ಅಂತ ಯಾರು ಕೇಳುವುದಿಲ್ಲ ಬನ್ನಿ ಅಂದ್ರೆ ನಾನಿದ್ದಲ್ಲಿ ಬನ್ನಿ ಅಂತಲೇ ಅರ್ಥಾನೆ ಬನ್ನಿ ಅಂದ್ರೆ ಒಳಗೆ ಬನ್ನಿ ಅಂತ ಅರ್ಥ ಅಲ್ಲ ಬನ್ನಿ ಅಂದ್ರೆ ಹೊರಗೆ ಬನ್ನಿಯೋ ಒಳಗೆ ಬನ್ನಿಯೋ ಅಂತ ಯಾರು ವಿಕಲ್ಪ ಮಾಡಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಬನ್ನಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಅದು ಅದನ್ನು ಹೇಳಲಿಕ್ಕಿಲ್ಲ ಬನ್ನಿ ಅಂದ್ರೆ ಒಳಗೆ ಬನ್ನಿ ಅಂತ ಅರ್ಥ ಹಾಗೆ ನಾ ಪಾಪವನ್ನು ನಾಲ್ಕು ವಿಭಾಗ ಮಾಡಿದ ಯಾರು ಪಾಪ ಮಾಡಿದ್ದಾರೆ ಅವರ ಪಾಪವನ್ನೇ ನಾಲ್ಕು ವಿಭಾಗ ಮಾಡಿತ್ತು ಅದು ಎರಡು ನಾಲ್ಕು ವಿಭಾಗ ಮಾಡಿದ ಪಾಪ ಆಗಬೇಕು ಅದು ಪಾಪ ಮಾಡಿದವರದ್ದು ಪಾಪವನ್ನು ವಿಭಾಗ ಮಾಡಬೇಕು ಅದು ನೋಡಿದರೆ ಇಡೀ ಭಾಗವತ ಇಡೀ ಪುರಾಣವನ್ನು ನಾವು ವಿವರ್ಶೆ ಮಾಡಿದರೆ ಅದು ಒಬ್ಬಂದೇ ವಿಶ್ವರೂಪಾಚಾರ್ಯರನ್ನು ಕೊಂದಾಗ ದೇವೇಂದ್ರನಿಗೆ ಬಂದಿರತಕ್ಕಂತಹ ಪಾಪವನ್ನೇ ನಾಲ್ಕು ವಿಭಾಗ ಮಾಡಿತ್ತು ಅದರಿಂದ ಪಾಪಗಳನ್ನು ಅಂತಂದ್ರೆ ವಿಶ್ವರೂಪಾಚಾರ್ಯರನ್ನು ಸಂಹಾರ ಮಾಡಿದಾಗ ಗಾಥಿಸಿದ ಪಾಪವನ್ನು ವಿಶ್ವರೂಪಾಚಾರ್ಯರನ್ನು ಗಾಥಿಸಿದಾಗ ಉಂಟಾದ ಪಾಪವನ್ನು ನಾಲ್ಕು ವಿಭಾಗವ ಮಾಡಿದ ನಾಲ್ಕು ವಿಭಾಗವನ್ನು ಮಾಡಿತ್ತು ಇದು ಭಗವಂತನ ಕಾರುಣ್ಯ ಎರಡಾದ್ರು ನಾವು ಪಾಪ ರೀ ಇದಕ್ಕೆ ನಾಲ್ಕು ಶ್ಯಾರ್ ಮಾಡ್ತೇನೆ ಟೆಕ್ ಮಾಡ್ಬೋದು ಶಾರ್ ನಾರಕೆಟ್ಟಿಲ್ಲ ಅಷ್ಟೇ ಅದಕ್ಕೆ ತೆಕೊಳ್ಳೋರು ಯಾರು ಇಲ್ಲ ಅಷ್ಟೇ ಮಾಡಬಹುದು ಎಷ್ಟು ವಿಭಾಗ ಮೂರು ವಿಭಾಗ ಮಾಡಬಹುದು ತಗೊಳ್ಬೇಕಲ್ವಾ ನಾ ಇಷ್ಟು ಪಾಪ ಮಾಡಿದ್ದೇನೆ ಒಂದು ಪಾಪ ನಿಮಗೆ ಒಂದು ಪಾಪ ನಿಮಗೆ ಕೊಡ್ತೇನೆ ಅಯ್ಯೋ ನನ್ನ ಪಾಪ ಏನೇ ನೀವು ಅಂತ ಕೇಳುವವರು ಹೇಳಿದ್ರು ನಾಲ್ಕು ಪಾಪವನ್ನು ತೆಕೊಳ್ಳುವವರು ಯಾರಿದ್ದಾರೆ ತೆಕೊಳ್ಳುವ ಮಾರ್ಕೆಟಿಂಗ್ ಬೇಕಲ್ಲ ಅದಕ್ಕೆ ದೇವೇಂದ್ರನಿಗೆ ಅಷ್ಟು ಭಗವಂತ ಮಾಡಿದ ಅನುಗ್ರಹಗಳು ಹೇಗೆ ನೀನು ಪಾಪ ಮಾಡು ಮಾಡಿದ ಪಾಪವನ್ನು ನಾಲ್ಕು ವಿಭಾಗ ಮಾಡು ಅದನ್ನು ಹಂಚುವ ವ್ಯವಸ್ಥೆ ನಾನು ಮಾಡುತ್ತೇನೆ ಅಂತ ಭಗವಂತ ಹೇಳಿತ್ತು ಆದ್ರಿಂದ ವಿಶ್ವರೂಪನ ಗಾಥಿಸಿದ ಪಾಪವನ್ನು ನಾಲ್ಕು ವಿಭಾಗ ಮಾಡಿದ ಅಂತಂದ್ರೆ ಇಬ್ಬರನ್ನು ಭಗವಂತ ರಕ್ಷಣೆ ಮಾಡಿದ ಹಾಗೆ ಒಂದು ವೃತ್ರನ ಪಾಪಗಳನ್ನು ಗಾಥಿಸಿದ ಅಂತ ವೃತ್ರನಿಗೆ ಉದ್ಧಾರ ಮಾಡಿದ್ದು ಭಗವಂತ ಕತೆ ಇನ್ನೊಂದು ಪುರುಹುತನನ್ನು ಕಾಯ್ದ ಕತೆ ಪುರುಹೂತನ ವಿಶ್ವರೂಪನ ಗಾಚಿಸಿದ ಪುರುಹೂತನ ಪಾಪಗಳನ್ನು ನಾಲ್ಕು ವಿಭಾಗವ ಮಾಡಿದ ನಾಲ್ಕು ವಿಭಾಗ ಮಾಡಿ ಅದನ್ನು ಇಲ್ಲ ಅಂತ ಮಾಡಿದ ಅಂತ ನಿಜವಾಗಿ ಮಹಾಭಾರತದಲ್ಲಿ ಒಂದು ಕತೆ ಇದೆ ಆ ಕಥೆಯಲ್ಲಿ ವೃತ್ರನ ಪಾಪವನ್ನು ವಿಭಾಗ ಮಾಡಿದ್ದಿದೆ ಆದರೆ ಏನು ಅಂದ್ರೆ ನಾಲ್ಕು ಅಂತಿಲ್ಲ ಅದೇ ನಾಲ್ಕು ಅಂತ ಹೇಳದಿದ್ರೆ ಮಹಾಭಾರತದ ಕಥೆಯನ್ನು ಜೋಡಿಸಬಹುದಿತ್ತು ಅಲ್ಲಿ ತುಂಬಾ ವಿಭಾಗ ಮಾಡ್ತಾನೆ ನಾಲ್ಕೇ ಅಲ್ಲ ಬೇರೆ ಬೇರೆ ಬೇರೆ ಬೇರೆ ಮಂದಿಯಲ್ಲಿ ವಿಭಾಗ ಮಾಡಿ ಹಾಕ್ತಾನೆ ನಾಲ್ಕು ಅಂದ್ರೆ ಏನು ಅಲ್ಲಿ ಆದ್ರೂ ನಾಕ್ಷಣಿಕ ಅರ್ಥ ಮಾಡಬೇಕು ನಾಲ್ಕು ಅಂದ್ರೆ ತುಂಬಾ ಅಂತ ಅರ್ಥ ಮಾಡ್ಬೇಕು ಅಲ್ಲ ಕಷ್ಟಪಟ್ಟೇ ಅರ್ಥ ಮಾಡ್ಬೇಕು ಹಾಗಾಗಿ ಮಹಾಭಾರತದ ಕಥೆಯನ್ನು ಇಲ್ಲಿ ಜೋಡಿಸ್ಲಿಕ್ಕಾಗುವುದಿಲ್ಲ ಭಾಗವತದ ಕಥೆಯನ್ನೂ ಜೋಡಿಸ್ಲಿಕ್ಕಾಗುವುದಿಲ್ಲ ಆದ್ರಿಂದ ಈ ಪಕ್ಷಕ್ಕೆ ನಾವು ಬರಬೇಕು ಈ ಪಕ್ಷಕ್ಕೆ ಬಂದರೆ ವೃತ್ರನ ಪಾಪವನು ಗಾಥಿಸಿದ ಅಂತ ಅನ್ವಯ ಮಾಡೋದು ಅಥವಾ ಗಾಥಿಸಿದ ಪಾಪವನು ಅಂದರೆ ವಿಶ್ವರೂಪ ಗಾಥಿಸಿದ ಪಾಪವನು ನಾಲ್ಕು ವಿಭಾಗವ ಮಾಡಿದ ಏನಿಟ್ಟುಕೊಂಡರೂ ಕೂಡ ಇದರಲ್ಲಿ ಪುರಹೂತನ ವ್ಯಕ್ತಿತ್ವ ದೊಡ್ದು ಇಲ್ಲಿ ದೇವೇಂದ್ರನ ವ್ಯಕ್ತಿತ್ವ ದೊಡ್ದು ಆಚಾರ್ಯರು ಹೇಳ್ತಾರೆ ವೃತ್ರನನ್ನು ಕೊಂದ ವಿಶ್ವರೂಪಾಚಾರ್ಯರನ್ನು ಕೊಂದ ಅದರಿಂದ ದೇವೇಂದ್ರನಿಗೆ ಬರಲಿಲ್ಲ ಅಂತ ಏನೂ ಪಾಪ ಬರಲಿಲ್ಲ ಅಂತ ಯಾಕೆಂದ್ರೆ ಶಾಸ್ತ್ರದ ನಿಯಮನೇ ಅಷ್ಟೇ ಈ ಲೇಪ ಎಲ್ಲಿವರೆಗೆ ಅಂತಂದ್ರೆ ದೇವರನ್ನು ನೋಡುವ ತನಕ ಲೇಪ ದೇವರನ್ನು ನೋಡಿದ ಮೇಲೆ ಯಾವುದೇ ಪಾಪದ ಲೇಪ ಆಗುವುದಿಲ್ಲ ಪಾಪ ಅಂಟಿಕೊಳ್ಳುವುದಿಲ್ಲ ಪಾಪ ಅಂಟಿಕೊಳ್ಳುವುದು ಅಲ್ಲಿವರೆಗೆ ಮಾತ್ರ ದೇವರ ದರ್ಶನ ಆಗುವ ದೇವರ ದರ್ಶನ ಆಯಿತೋ ತದಿಗನೇ ದೇವರ ದರ್ಶನ ಮೇಲೆ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶ ಕತ್ತಲೆ ಇದೆ ಅಂತಂದ್ರೆ ಅಲ್ಲಿ ಕೆಸರೋ ಕೊಳೆಯೋ ಮಲನೋ ಏನಾದರೂ ಇದ್ರೆ ಕಾಲೀಗ ಅಂಟಿಕೊಳ್ಳುತ್ತೆ ದೀಪ ಇದ್ರೆ ಸೂರ್ಯನ ಪ್ರಕಾಶ ಆಯಿತು ಅಂತಂದ್ರೆ ಮತ್ತೆ ಕೊಳೆಯನ್ನು ಮಲವನ್ನು ತೊಳೆಯುವ ಮುಟ್ಟುವ ಸ್ಪರ್ಶ ಮಾಡುವ ಒಂದು ಪ್ರಶ್ನೆನೇ ಇಲ್ಲ ಹಾಗಿದ್ದ ತರದಿಗನೇ ಭಗವಂತನ ಜ್ಞಾನ ಬಂತು ತಪ್ಪು ಕೆಲಸ ಯಾಕೆ ಮಾಡ್ತಾನೆ ಭಗವಂತನ ದರ್ಶನ ಉಳ್ಳವ ಸರಿಯಾದ ವಿವೇಕ ಉಳ್ಳವ ಹಾಗಾಗಿ ಅವನು ಮಾಡಿದ್ದು ತಪ್ಪು ಆಗುವುದಿಲ್ಲ ಅವನ ಅಲ್ಲಿವರೆಗೆ ಮಾಡಿದ್ದು ಭಸ್ಮ ಆಗುತ್ತೆ ಮುಂದೆ ಮಾಡಿದ ಪಾಪ ಅವನಿಗೆ ಅಂಟುವುದಿಲ್ಲ ಆಚಾರ್ಯರು ಒಂದು ನಿಯಮ ಹೇಳ್ತಾರೆ ಸೋತ್ತಮ ಅಪರಾಧಾದ್ರತೆ ಅಂತ ಹೇಳ್ತಾರೆ ತೇದೀಯ ಸಹ ಚಿಂತನೀಯ ಕದಾಚ ಆಚಾರ ಹೇಳುವಾಗ ಜ್ಞಾನಿಗೆ ಪಾಪ ಅಂಟುವುದಿಲ್ಲ ಜ್ಞಾನ ಉತ್ತರ ಕಾಲದಲ್ಲಿ ಮಾಡಿರೋದಕ್ಕ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ ಸುಮಾರು ಜ್ಞಾನ ಅಂದ್ರೆ ಪುಸ್ತಕ ಉದ್ಯಮೇಲೆ ಬರುವ ಜ್ಞಾನ ಅಲ್ಲ ಬುಕ್ಕಿಸ್ತಾಲೇಜ್ ಜ್ಞಾನ ಅಂದ್ರೆ ಭಗವಂತನ ಅಪರೋಕ್ಷ ದೇವರ ಸಾಕ್ಷಾತ್ಕಾರ ಆದ ಮೇಲೆ ಅವನಿಗೆ ಪಾಪ ಅಂಟುವುದಿಲ್ಲ ಯಾವ ಪಾಪ ಅಂಟುವುದಿಲ್ಲ ಸೋತ್ತಮ ಅಪರಾಧಾದ್ರತೆ ನಾನು ದೋಷಸ್ಯ ಲೇಪ ಚಿಂತನೀಯ ಕರಾಚಿತ ಸ್ವೋತ್ತಮ ಅಪರಾಧ ಅದು ಸೋತ್ತಮರಿಗೆ ಅಪರಾಧ ಮಾಡಿದರೆ ಅದು ಪಾಪ ಅಂಟುತ್ತೆ ಸ್ವಉತ್ತಮರಿಗೆ ಅಲ್ಲದೆ ತನಗೆ ಸಮಾನರಾದವರೋ ತಮಗಿದ್ದ ಕೆಳಗಿನವರಿಗೆ ಮಾಡಿದರೆ ಅಪರಾಧ ಅದು ಅಂಟುವುದಿಲ್ಲ ಸೋತ್ತಮ ಅಪರಾಧ ದೃತೆಯಂತೆ ಈಗ ದೇವೇಂದ್ರ ವಿಶ್ವರೂಪಾಚಾರ್ಯರಿಗೋ ವೃತ್ರನಿಗೋ ಮಾಡಿದಂತಹ ಅಪರಾಧ ಏನಿದೆ ಅದು ಸೋತ್ತಮ ಅಪರಾಧ ಅಲ್ಲ ಆದ್ದರಿಂದ ಅವನಿಗೆ ಅದು ಅಂಟುವುದಿಲ್ಲ ಆದ್ದರಿಂದ ಏನು ಲೇಪ ಆಗುವುದಿಲ್ಲ ಆದರೆ ಮತ್ತೆ ಯಾಕೆ ಇಷ್ಟ ಭಗವಂತ ಮಾಡಿಸಿದ ತಪಸ್ಸವನಿಂದ ವೃತ್ರಂ ಹತ್ವ ಮಹಾನ್ ಅಭವತ್ ವೃತ್ರ ಸಂಹಾರ ಮಾಡಿದ ಪಾಪ ಅಂತ ಗೊತ್ತಾಯಿತು ಸುಮ್ಮನೆ ಕಮಲದ ನಾಳದ ಒಳಗೆ ಕೂತು ತಪಸ್ಸು ಮಾಡಿದ ಅದರಿಂದ ಭಾರೀ ದೊಡ್ಡವರಾದ ಇನ್ನಷ್ಟು ತಪಸ್ಸು ಹೆಚ್ಚಾಯಿತವರಿಗೆ ಆದ್ರಿಂದ ದೇವೇಂದ್ರ ಇಲ್ಲಿ ದೊಡ್ಡವನಾದ ಚಿಕ್ಕವನಾದದ್ದಲ್ಲ ಭಗವಂತನ ಇದು ಕಾರುಣ್ಯ ಒಬ್ಬರನ್ನು ಮೇಲಕ್ಕೆ ಇಡುವ ಕ್ರಮ ಮೇಲಕ್ಕೆ ಎತ್ತುವ ಕ್ರಮ ಅತ್ಯದ್ಭುತವಾದ್ದು ಅಂತ ದಾಸರು ಇಲ್ಲಿ ಹೇಳ್ತಾರೆ ಹೀಗೆ ವೃತ್ರನ ಗಾಥಿಸಿದ ಪಾಪವನ್ನು ವೃತ್ರನ ಪಾಪವನು ಗಾತಿಸಿದ ಗಾಥಿಸಿದ ಪಾಪವನ್ನು ನಾಲ್ಕು ವಿಭಾಗವ ಮಾಡಿದ ಅಂತ ಹೀಗೆ ಅನ್ವಯ ಮಾಡಿಕೊಂಡ್ರೆ ಸರಿಯಾಗಬಹುದು ಇದಕ್ಕಿಂತ ಒಳ್ಳೆಯ ಉತ್ತರ ನಿಮ್ಮಲ್ಲಿದ್ರೆ ಖಂಡಿತ ನಾನು ಕೇಳ್ತೇನೆ ಅದು ಇಲ್ಲದಿದ್ರೆ ಇದುವರೆಗೆ ಉತ್ತರ ಇದಕ್ಕೆ ಪೃತ್ರನ ಗಾತಿಸಿದ ಪಾಪವನು ನಾಲ್ಕು ವಿಭಾಗ ಮಾಡಿದನು ಶಾತ ಕುಂಭಾತ್ಮಕ ಕಿರೀಟವ ಕೈತವದೇ ಕದ್ದ ಇಂದ್ರಾರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ದಾಸರಿಗೆ ಸಂಸ್ಕೃತ ಅಂದರೆ ಎಷ್ಟು ಇಷ್ಟ ಅಂತ ಆ ಕನ್ನಡದಲ್ಲಿ ಹೇಳುವಾಗಲೂ ಕೂಡ ಆ ಸಂಸ್ಕೃತ ವಿಭಕ್ತಿಯನ್ನು ಹಾಗೆ ಇಟ್ರು ಭಕ್ತತ್ವೇನ ಸ್ವೀಕರಿಸಿ ನೀವು ಕನ್ನಡದಲ್ಲಿ ಅರ್ಥ ಹೇಳಿದಿಕೆ ಭಕ್ತತ್ವೇನ ಏನು ಹೇಳಲಿಕ್ಕೆ ಆಗುವುದಿಲ್ಲ ಅದು ಸಂಸ್ಕೃತ ಶಬ್ದ ಭಕ್ತನನ್ನಾಗಿ ಅಂತ ಅರ್ಥ ಅಷ್ಟೇ ಭಕ್ತತ್ವೇನ ಅಂತ ಭಕ್ತಸ್ಯ ಭಾವ ತೇನ ಭಕ್ತತ್ವೇನ ತೃತೀಯ ವಿಭಕ್ತಿ ಸಂಸ್ಕೃತ ಶಬ್ದ ನೀವು ಕನ್ನಡದಲ್ಲಿ ಭಕ್ತತ್ವೇನ ಅಂತಂದರೆ ಎಂಥದ್ದು ಅರ್ಥ ಹೇಳಬೇಕೆ ಏನು ಹೇಳಲಿಕ್ಕಾಗುದಿಲ್ಲ ಭಕ್ತನನ್ನಾಗಿ ಸ್ವೀಕರಿಸಿದ ಅತಿಷ್ಠಾಕ್ಲೇಶನ್ ಹೇಳಬಹುದು ಇದು ಸಂಸ್ಕೃತ ಶಬ್ದ ಸಂಸ್ಕೃತ ಕನ್ನಡಕ್ಕೆ ಇಳಿಸಿದ್ದು ಪ್ರಾಯಶಃ ಇದು ಇವರಿಗೆ ಜಗನ್ನ ಮೀಸಲಾತಿ ಭಕ್ತತ್ವೇನ ಸ್ವೀಕರಿಸಿ ಇನ್ನೊಂದು ಉದಾಹರಣೆ ಭಕ್ತ ಅಪರಾಧ ಮಾಡಿದಾಗ ಭಗವಂತ ಅದನ್ನು ಸಹಿಸಿ ಅವನನ್ನು ಕಾಯ್ದದಕ್ಕೆ ಒಳ್ಳೆಯ ಉದಾಹರಣೆ ಇಂದ್ರಾರಾತಿ ಇಂದ್ರನ ಆರಾತಿ ಇಂದ್ರನ ಶತ್ರು ಇಂದ್ರನ ಶತ್ರು ಅಂದರೆ ದೈತ್ಯರು ಅರ್ಥಾತ್ ಬಲಿ ಚಕ್ರವರ್ತಿ ಆ ಇಂದ್ರಾರಾತಿಯ ಬಾಗಿಲು ಕಾಯಿದ ಅಂತ ಹೇಳ್ತಾರೆ ದಾಸರು ಎಷ್ಟು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಯಾಕೆ ಅಂದರೆ ಬಾಗಿಲು ಕಾಯಿದ ಸಂದರ್ಭ ಯಾಕೆ ಬಂತು ದೇವರಿಗೆ ಶಾತಕುಂಭಾತ್ಮಕ ಕಿರೀಟವ ಕೈದ ಕೈತವಧಿ ಕದ್ದೊಯ್ದಾ ಆ ಬಲಿ ದೇವರ ಲೋಕಕ್ಕೆ ಒಮ್ಮೆ ಬಂದಂತೆ ಬಂದಾಗ ದೇವಸ್ಥಾನಕ್ಕೆ ಬರುವಾಗ ತಲೆ ಕೆಡುವುದುಂಟು ದೇವರ ಮೈ ಮೇಲೆ ಇದ್ದದ್ದು ಏನಾದರೂ ನೆಡ್ಕೊಂಡು ಹೋಗಬೇಕು ಅಂತ ಆಸೆ ಆಗುವುದುಂಟು ದೇವರಿಗೆ ಯಾಕೆ ಅಂತ ಇವತ್ತಿನ ಪ್ರಶ್ನೆ ಅಲ್ಲ ಅವತ್ತು ಬಲಿ ಚಕ್ರವರ್ತಿಯಾಗದಿಂದ ಬಂದಿರತಕ್ಕಂತಹ ಪ್ರಶ್ನೆ ದೇವರ ಮೈ ಮೇಲೆ ದೇವರ ತಲೆ ಮೇಲೆ ಇದ್ರೆ ದೇವರಿಗೆ ಯಾಕೆ ಎಂತ ದೇವರಿಗೆ ಕಾಣಿಸ್ತದಾ ಯಾವತ್ತು ಅಷ್ಟು ಯಾರು ಹಾಕಿಕೊಳ್ತಾರೆ ಅವರಿಗೆ ಕಾಣಿಸುದೇ ಇಲ್ಲ ನಾವು ಹಾಕ್ಕೊಟ್ರೆ ನಮಗೆ ಕಾಣಿಸುತ್ತಿ ನಾವು ಕಾಣಬೇಕಾದ್ರೆ ಮತ್ತೊಂದು ಕನ್ನಡಿ ಕೊಡ್ಬೇಕು ನಿಮ್ಮ ವೃತ್ತರು ಕೇಳಬೇಕು ಅಷ್ಟೇ ದೇವರುಗಷ್ಟೇ ದೇವರು ಹೇಳಿದಾಗ ನನಗೆ ಯಾಕೆ ಅಂತ ದೇವರ ತಲೆಯ ಮೇಲೆ ಬಂಗಾರದ ಕಿರೀಟ ಇತ್ತು ಶಾತಕುಂಭಾತ್ಮಕ ಕಿರೀಟವಾ ನನ್ನ ಹತ್ರ ಕೇಳ್ಬೇಡಿ ಯಾರು ಮಾಡಿಸಿಕೊಟ್ಟದ್ದು ಎಷ್ಟು ತೂಕ ಎಷ್ಟು ಕೆಜಿ ಏನು ಕಲ್ಲು ಇತ್ತು ಅಂತ ಶಾತಕುಂಭಾತ್ಮಕ ಅಂತ ದಾಸರು ಹೇಳ್ತಾರೆ ಅದು ಬಂಗಾರದ ಕಿರೀಟ ಶಾತಕುಂಭ ಅಂತ ಬಂಗಾರ ಶತಕುಂಭ ಅಂತ ಶಾತಕುಂಭ ಅಂತ ಬಂಗಾರ ಹೆಸರು ಆ ಬಂಗಾರದ ಕಿರೀಟ ಅದು ದೇವರ ತಲೆಯ ಮೇಲೆ ಇತ್ತಂತೆ ದೇವರು ದೇವತೆಗಳ ಜೊತೆಗೆ ಕೂತಿದ್ದ ಸಪರಿವಾರನಾಗಿ ಭಗವಂತ ಕೂತಿದ್ದ ಕೂತಾಗ ಬಲಿ ಚಕ್ರವರ್ತಿ ಬರ್ತಾನೆ ಅಂತ ಫೋನೇನು ಬರಲಿಲ್ಲ ದೇವರಿಗೆ ಗೊತ್ತಾಯಿತು ದೇವರು ಹೇಳಿದ ಕನಸನ್ನೇ ಮಾಡಿದಂತೆ ಎಲ್ಲಾ ದೇವತೆಗಳಿಗೆ ಕಣ್ಮುಚ್ಚಿ ನೋಡಿ ಎಷ್ಟು ಕಷ್ಟ ನೋಡಿ ನಮಗೆ ಕಣ್ತರೆಯಿರಿ ಅಂದರೆ ಕಷ್ಟ ದೇವತೆಗಳಿಗೆ ಕಣ್ಮುಚ್ಚಿ ಅಂತ ಹೇಳಿದ್ರೆ ಕಷ್ಟ ಯಾಕೆಂದ್ರೆ ಅವರು ಅನಿವಿಷರು ಕಣ್ಣು ಮುಚ್ಚುವವರಲ್ಲ ನಿಮಿಷ ಎಂಬ ನಿಮೇಶ ಎಂಬುದು ಅವರು ಇಲ್ಲವರು ಕಣ್ಣು ಮುಚ್ಚಲಿಕ್ಕೆ ಗೊತ್ತಿಲ್ಲ ಅವರಿಗೆ ದೇವರು ಕೊಡುವ ಶಿಕ್ಷೆ ಅಂದರೆ ಹಾಗೆ ನಮಗೆ ಕಣ್ತರೆಯಲಿ ಅಂತ ಕೊಡ್ತಾನೆ ಶಿಕ್ಷೆ ತೆರೆಯಲಿಕ್ಕೆ ಆಗುದಿಲ್ಲ ಅವರಿಗೆ ಕಣ್ಮುಚ್ಚಿ ಅಂತ ಹೇಳ್ತಾನೆ ದೇವತೆಗಳು ಭಗವಂತ ಮಾಡಿದ ಶಾಸನವನ್ನು ಅಕ್ಷರಶಃ ಒಪ್ಪಿಕೊಂಡ್ರು ಎಲ್ಲ ಕಣ್ಮುಚ್ಚಿಕಿದ್ರು ದೇವರು ಮಲಗಿದ ದೇವತೆಗಳು ಮಲಗಿದ್ರು ದೇವ್ ಅದು ಮಾಡಿ ಮಾಡಿಸುವ ಅದಕ್ಕೊಂದು ಒಳ್ಳೆಯ ಉದಾಹರಣೆ ದೇವರು ಕಣ್ಣು ಮುಚ್ಚಿದ ಕಣ್ಣು ಮುಚ್ಚಿಸಿದ ದೇವರು ಮಲಗಿದ ಎಲ್ಲರನ್ನೂ ಮಲಗಿಸ್ತಾ ದೇವರು ಪ್ರೇರಣೆ ಮಾಡುವ ಕ್ರಮ ಹೀಗೆ ಹೇಗೆ ಅಂದ್ರೆ ದಿಯೋ ಯೋನ ಪ್ರಚೋದಯ ಭಗವಂತ ಬುದ್ಧಿಯನ್ನು ಪ್ರಚೋದನೆ ಮಾಡಿ ಮಲಗಬೇಕು ಅಂತ ಬುದ್ಧಿಯನ್ನು ಕೊಟ್ಟು ಭಗವಂತ ಎಲ್ಲರನ್ನೂ ಮಲಗಿಸ್ತಾನೆ ಮಾಡಿ ಮಾಡಿಸುವ ದೇವತೆಗಳಿಗೆ ಕಣಸನ್ನೆ ಮಾಡಿದ ನಮಗೆ ಕಣಸನ್ನೆ ಮಾಡಿದ್ರೆ ಅರ್ಥ ಆಗಬೇಕು ಒಂದು ದೇವರನ್ನು ನೋಡಿದ್ರ ಕಣಸನ್ನೆ ಏನ್ ಮಾಡಿದ ಅಂತ ಗೊತ್ತಾಗದು ದೇವಸ್ಥಾನಕ್ಕೆ ಬರ್ತೇವೆ ದೇವರನ್ನು ನೋಡಿದ್ರು ಮತ್ತೆಲ್ಲಾ ನೋಡ್ತೇ ಹೋಗ್ತೇವೆ ದೇವತೆಗಳು ದೇವರನ್ನು ಬಿಟ್ಟು ಅತ್ ಯಾವುದನ್ನೂ ನೋಡುವುದಿಲ್ಲ ಹಾಗಾಗಿ ದೇವರ ಕನಸನ್ನೇ ಅರ್ಥ ಆಯಿತು ಭಗವಂತ ಮಲಗಿದ ಜೊತೆಗೆ ದೇವತೆಗಳೆಲ್ಲ ಮಲಗಿದ್ರು ಇಡೀ ಭಗವಂತನ ಮನೆಯಲ್ಲಿ ನಿದ್ರೆ ನಿದ್ರೆ ನಿದ್ರೆ ಎಷ್ಟು ಖುಷಿಯಾಗಲಿಕ್ಕಿಲ್ಲ ಬಲಿ ಚಕ್ರವರ್ತಿಗೆ ಒಬ್ಬ ಕಳ್ಳ ಬರ್ತಾನೆ ಎಲ್ಲಾ ಮಲಗಿದ್ದಾರೆ ಅಂದ್ರೆ ಎಷ್ಟು ಖುಷಿ ಬಾಗಿಲ್ ಮಲಗಿದ್ದಾರೆ ಅಂತ ಅಂದ್ರೆ ಖುಷಿ ಆಯ್ತು ಬಲಿಗೆ ನೋಡಿದ ಆಚೆ ಇದೆಯಾ ನೋಡಿದ ಎಲ್ಲಾ ನಿದ್ರೆ ಕೇಳಬೇಕಾ ಬಲಿ ಬಂದ ಅಂದ್ರೆ ಇನ್ನಷ್ಟು ಫೋರ್ಸ್ ಬಂತು ಗೊರಕೆ ನಿದ್ರೆ ಪ್ರಾರಂಭ ಆಯ್ತು ಬಲಿ ಚಕ್ರವರ್ತಿ ತೀರ್ಮಾನ ಮಾಡಿದ ಆ ಕಿರೀಟಕ್ಕೆ ಕೈ ಹಾಕಿದ ನಮ್ಮ ದೇವರಿಗೆ ಇನ್ನಷ್ಟು ನಿದ್ರೆ ಜಾಸ್ತಿ ಆಯಿತು ಕಿರೀಟ ಇಟ್ಕೊಂಡೋದ ಅವನು ಹೋದ ಬಾಗಿಲಿನ ಆಚೆ ಹೋದ ದೇವರು ಗೊಳ್ಳಲು ನಕ್ಕಿದಂತೆ ಯಾವಾಗ ನೆಗಾಡಿದ ದೇವತೆಗಳು ನೆಗಾಡಿದ್ರು ಖುಷಿಯು ಖುಷಿಯವರಿಗೆ ಎಂತ ನಾಟಕ ಡ್ರಾಮ ಅಂದರೆ ಹೀಗಿರಬೇಕು ಅಂತ ಭಗವಂತ ಮಾಡಿರತಕ್ಕಂತಹ ನಾಟಕ ಇದ್ರೆ ಬಲಿ ಭಾರೀ ಒಳ್ಳೆಯವ ಅಂತ ಅವ್ನಿಗೆ ಹೆಸರಿತ್ತು ಎಂತ ಒಳ್ಳೆಯವ ಎಂಥ ತ್ಯಾಗಿ ಎಂಥ ದಾನ ಮಾಡಿದವ ಎಂಥ ಮಹಾತ್ಮ ಅಥವಾ ಭಾರಿ ಹೊಗಳುತ್ತೆ ಹೊಗಳಿದ್ರು ಈ ಜನರದ್ದು ಈ ತ್ಯಾಗ ಉಂಟಲ್ಲ ವೈರಾಗ್ಯ ಇದು ಅರ್ಥ ಆಗೋದು ಯಾವಾಗಾದ್ರೂ ಇಂತಹ ಸಂದರ್ಭಗಳು ಬಂದಾಗ ಯಾರು ಇರುವುದಿಲ್ಲ ಎಲ್ಲ ಬಕ್ಷಾ ಭೋಜ ಇಟ್ಟಿದ್ದಾರೆ ಏಕಾದಶಿ ದಿವಸ ಹೇಗಿರ್ತಾನೆ ಅಂತ ನೋಡ್ಬೇಕಾದ್ರೆ ಎಲ್ಲ ಯಾರು ಇರಬಾರ್ದು ಭಕ್ಷ ಭೋಜ ಸ್ವೀಟ್ಸ್ ಪಾನಿ ಇಡಬೇಕು ಒಬ್ಬರೇನೆ ಬಿಡಬೇಕು ಆಚೆ ಜನ ನೋಡ್ತಾನೆ ಪ್ರಾಣಾಯಸ್ವಾ ಕ್ಯಾಮೆರಾ ಇಟ್ಟಿರ್ಬೇಕು ಅದು ಫೋಟೋ ತೆಗೆದು ಹೇಳೋದು ವೈರಾಗ್ಯ ಅಂದ್ರೆ ಹೀಗೆ ಅದು ಕೂಡ ಅದು ಬೇಡ ಅಂತ ಅದು ಅದನ್ನು ವೈರಾಗ್ಯ ಅಂತ ಕರೀತಾರೆ ಬಲಿಚಕ್ರವರ್ತಿಯ ಸ್ವಭಾವ ಹೇಗೆ ತ್ಯಾಗದ ಸ್ವಭಾವ ಇತ್ತು ವೈರಾಗ್ಯ ಇತ್ತು ಇದನ್ನೆಲ್ಲ ತ್ಯಾಗ ಮಾಡಿದ ಸರ್ವಸ್ವ ಯಾರ್ಯಾರು ಏನೇನು ಕೇಳ್ತಾರ ಎಲ್ಲ ದಾನ ಮಾಡಿದವ ಅಂತ ಪೇಪರ್ ಫ್ರಂಟ್ ಪೇಜಿಗೆ ನ್ಯೂಸ್ ಬರ್ತಿತ್ತು ನಿತ್ಯ ಡೈಲಿ ಆ ಯಾಜ್ಞ ಮಾಡುವಾಗ ದೇವರು ನೋಡಿದ ಇವರ ಸ್ವಭಾವ ಒಂಚೂರು ತೋರಿಸಬೇಕು ಇದು ತನ್ನ ಬಗ್ಗೆ ಬೈತಾರೆ ನೋಡಿದರ ದೇವರು ಕಾಲಲ್ಲಿ ಹಾಕಿ ತುಳಿದ ಎಂತ ಅನ್ಯಾಯ ಮಾಡಿದ ಅಂತ ದೇವರ ಬಗ್ಗೆ ಒಂದು ಅಪಸ್ವರ ಇತ್ತು ದೇವರಿಗೆ ತೋರಿಸಬೇಕಾಗಿತ್ತು ಬಲಿಯ ಸ್ವಭಾವ ಹೇಗಿದೆ ಅವನ ಮನಸ್ಸು ಹೇಗಿದೆ ಅವನು ಯಾರೂ ಇಳಿದಿದ್ದಾಗ ಹೇಗಿರ್ತಿದ್ದ ಎಲ್ಲರೂ ಇರುವಾಗ ಹೇಗಿದ್ದ ಯಾರು ಇಳಿದಿದ್ದವ ಹೇಗಿದ್ದ ಗೊತ್ತಾಯಿತು ಪೇಪರ್ ಫ್ರಂಟ್ ಪೇಜ್ಗೆ ನ್ಯೂಸ್ ಬಂತು ದೇವರ ಮುಂದೆ ಹಾಕಿದರೆ ಕೇಳಬೇಕಾ ದೇವತೆಗಳು ಊರಿಡಿಯು ಸುದ್ದಿ ಮಾಡಿದ್ರು ಗೊತ್ತಾಯಿತು ಊರಿಡಿಯು ಗೊತ್ತಾಯ್ತು ಸಾಟಕುಂಭಾತ್ಮಕ ಕಿರೀಟವ ಕೈಟವಲಿ ಕದ್ದೊಯ್ದ ಮೋಸ ಮಾಡಿ ಇಟ್ಕೊಂಡವನ ಈ ದೈತ್ಯರ ಸ್ವಭಾವ ಹೇಗೆಂದ್ರೆ ಸಾಜವಾಗಿ ದೈತ್ಯರ ಸ್ವಭಾವ ಅಂದ್ರೆ ಅವರು ಮೋಸ ಮಾಡುವುದಿಲ್ಲ ಬಲಾತ್ಕಾರವಾಗಿ ಕೊಂಡೋಗುವಂತ ದರೋಡೆಗಾರರು ಅವರು ನಕ್ಸಲಿಟ್ಟಿದ್ದಾಗೆ ಮೋಸ ಅಲ್ಲ ಅವರು ಪಿಸ್ತೂಲ್ ತೋರಿಸ್ ಕೊಡಿ ಅಂತ ಹೇಳಿದ ಕೊಂಡೋಗುದವರು ಅವರು ಬಲಾತ್ಕಾರ ದರೋಡೆಗಾರರು ದೇವೇಂದ್ರ ಸಿಂಹಾಚನದಲ್ಲಿ ಕೂತರೆ ಇಳಿದು ಕೆಳಗೆ ಹಾಕಿತು ಕೂತು ಮೆರೆಯುತ್ತಿದ್ದು ಅವರು ಇದೆಲ್ಲ ಕೈತವಧಿ ಮೋಸ ಚಿತವತನ ವಂಚನೆ ಮಾಡೋರು ದೇವರು ಮರಗಿದಾಗ ಕೈತವ ಮೋಸ ಮಾಡಿ ದೇವರಿಗೆ ಆ ಶತಗುಂಭಾತ್ಮಕ ಕಿರೀಟವನ್ನು ಕದ್ದ ಕದ್ದು ಕೆಲವರು ಕದೀತಾರೆ ಪಾಪ ಬೇಡ ಅಂತ ಅಲ್ಲೇ ಇಟ್ಟು ಹೋಗ್ತಾರೆ ಈ ದೇವಸ್ಥಾನದಲ್ಲಿ ಡಬ್ಬಿ ಕದಿಯುವುದು ಅಂತೆಲ್ಲ ಇರ್ತದೆ ಡಬ್ಬಿ ತೆಗೆಯುವ ಕದಿಯಬೇಕು ಏನಾಗುತ್ತೆ ಯಾರು ನೋಡ್ತಾರೆ ಅಂತ ಆ ಕದ್ದು ಕೈಯಲ್ಲಿ ಹಿಡ್ಕೊಂಡಾಗ ಬೇಡ ಪೈ ದೇವರ ಅಲ್ಲೇ ಇಲ್ಲಿನ ಡಬ್ಬ ಹಾಕಿ ಹೋಗಿಬಿಡ್ತಾರೆ ಡಬ್ಬಿಯಲ್ಲಿ ಬೇಡ ಅಂತ ಹಾಗೆ ಈ ಬಲಿ ಕದ್ದ ಆಮೇಲೆ ಬೇಡ ಪೈ ದೇವರ ಸುತ್ತು ಅಂತ ಅಲ್ಲೇ ಬಿಟ್ಟು ಹೋದ್ನು ಕದ್ದು ಒಯ್ದ ಹಿಡ್ಕೊಂಡು ಓಡೋಡಿ ಹೋದಂತೆ ಭಾರಿ ಖುಷಿ ದೇವರ ತಲೆಯಲ್ಲಿದ್ದ ಕಿರೀಟವನ್ನು ನಾನು ಕದ್ದೆ ಅಂತ ಹಿಡ್ಕೊಂಡು ಓಡಿದ ದಾಸರು ಅಷ್ಟು ಹೇಳ್ತಾರೆ ಪ್ರಗತಿ ಕಷ್ಟ ಸಾಕುಂಟು ಶಾತಕುಂಭಾತ್ಮಕ ಕಿರೀಟವ ಕೈ ಕೈತವದಿ ಕದ್ದೊಯ್ದ ಇಂದ್ರ ರಾತಿ ಇಂದ್ರನ ಶತ್ರುವ ಹಿಡ್ಕೊಂಡು ಹೋದ ಅಂತ ಅದು ಮುಂದಿನ ಕತೆ ನಮ್ಗೆ ಗೊತ್ತು ದೇವರು ಮಾತಾಡಲಿಲ್ಲ ಹೋಯ್ತು ಕಿರೀಟ ಇನ್ನೊಂದು ಬರುತ್ತೆ ಅಂತ ಗರುಡನಿಗೆ ಸಹನೆ ಆಗಲಿಲ್ಲ ಗರುಡ ಅವನಿಗಿಂತ ವೇಗವಾಗಿ ಹೊಡೆದ ಅರ್ಧದಲ್ಲಿ ರೆಡ್ ಹ್ಯಾಂಡಾಗಿ ಹಿಡ್ದ ಎಂತ ಕದ್ದು ತೋಟ ಸೀಡುಂಡಲ್ಲಿ ಭಗವಂತನ ತಲೆದ್ದು ಕೊಡು ಅಂತ ಹಿಡ್ಕೊಂಡು ಬಂದ ಹಿಡ್ಕೊಂಡು ಬಂದು ದೇವರ ತಲೆಯಲ್ಲಿಟ್ಟ ಅದು ಕೃಷ್ಣನ ತಲೆಯ ಮೇಲೆ ಇಟ್ಟ ಕೃಷ್ಣನ ತಲೆಯಲ್ಲೂ ಚೆನ್ನಾಗಿ ಕೂತಿತು ಅದು ಮೂಲ ಭಗವಂತನ ನಾರಾಯಣ ತಲೆಯಲ್ಲೂ ಚೆನ್ನಾಗಿ ಕೂತಿತ್ತು ಅದು ಭಗವಂತನದೇ ಕೆರೆಯಿಟ ಅಂತ ತೀರ್ಮಾನ ಆಯಿತು ಕೊಟ್ಟ ಗರುಡ ತಂದು ವಾಪಸ್ ಕೊಟ್ಟ ಅಂತ ಅದಕ್ಕೆ ವಸ್ತು ಕಲವಾದ್ರೆ ಗರುಡನನ್ನು ಸ್ಮರಣೆ ಗರುಡ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಗರುಡ ತಿರುಗುವುದು ಅಂತ ಇರ್ತದೆ ಅದಲ್ಲ ಅವರು ಅವರಿಗೆ ಕೊಡಬೇಕಷ್ಟೇ ಅವ್ರಿಗೆ ಹಿಡ್ಕೊಡ್ತಾರ ಇಲ್ಲವೋ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಡೋದಲ್ಲ ಗರುಡ ಅಂದ್ರೆ ಇವನೇ ರೆಕ್ಕೆಯಿಂದ ಹಾರಿ ಹೋಗಿ ಎಲ್ಲಿತ್ತು ವಸ್ತು ಅದನ್ನು ತಂದು ವಾಪಾಸ್ ಕೊಡಬಲ್ಲ ಗರುಡನನ್ನು ಸ್ಮರಣೆ ಮಾಡಬೇಕಾದ ಗರುಡ ತಂದು ಕೊಟ್ಟ ಅಂತ ಇದು ಮಹಾ ಅಪರಾಧ ಬಲಿ ಆದರೆ ನಮ್ಮ ದೇವರು ಏನ್ ತೀರ್ಮಾನ ಮಾಡಿದ ನಮ್ಮ ದೃಷ್ಟಿಯಲ್ಲಿ ಬರಿಚಕ್ರವರ್ತಿ ಮಾಡಿದ್ದು ಅಪರಾಧ ಇಂದ್ರ ಅರಾತಿ ತಪ್ಪು ಮಾಡಿದ್ದಾನೆ ಸೈತವಧಿ ಕದ್ದೊಯ್ದಿದ್ದಾನೆ ಇದು ಅಪರಾಧ ಆದ್ದರಿಂದ ನಾನು ಅರೆಸ್ಟ್ ಮಾಡಬೇಕು ಅಂತ ನಾವು ಹೇಳಬೇಕು ದೇವರು ಶಿಕ್ಷೆ ಕೊಟ್ಟ ಅವನನ್ನು ಅವನನ್ನು ಪಾತಾಳಕ್ಕೆ ತಳ್ಳಿ ಅಲ್ಲಿ ಕೂಡಿಸಿದ ಶಿಕ್ಷೆ ಕೊಟ್ಟ ಕೆಳಗಿನ ಲೋಕದಲ್ಲಿ ತಳ್ಳಿ ಹಾಕಿದ ಮೇಲೆ ಇದ್ದವ ಇಂದ್ರನ ಅರಾತಿ ಇಂದ್ರನ ಅರಾತಿತ್ವವನ್ನು ತೆಗೆದು ಅವನಿಗೆ ಅವನ ಸ್ಥಾನದಲ್ಲಿಯೇ ಕೆಳಗೆ ಕೂಡಿಸಿದ ದೇವರು ಎಷ್ಟು ಸೂಕ್ಷ್ಮ ಎಷ್ಟು ಜಾಗೃತಿ ಭಗವಂತನದ್ದು ಮತ್ತೆ ಜನ ಬೈಬಾರದು ಇನ್ನು ಮತ್ತೆ ಪುನಃ ಅದಕ್ಕೇನು ಮಾಡಿದ ಬಾಗಿಲ ಕಾಯ್ದ ಅವನು ದ್ವಾರದಲ್ಲಿ ಕೂತು ಬಿಟ್ಟಂತೆ ಅಸ್ವಾಮಿ ದ್ವಾರಪಾಲಕನಾಗಿ ನಿಂತ ದೇವರ ಸ್ವಭಾವನೇ ಹಾಗೆ ದ್ವಾರಪಾಲಕನಾಗಿಯೇ ಇರುವುದು ನವದ್ವಾರಗಳಿವೆ ಅದರಲ್ಲಿ ಮತ್ಸ್ಯ ಕೂರ್ಮ ವರಾಹ ದಶರೂಪದಿಂದ ಭಗವಂತ ಕೂತು ಕಾಯ್ತಾ ಇರ್ತಾನೆ ದ್ವಾರಪಾಲಕತ್ವವೇ ಅವನು ಧರ್ಮ ಪಿಂಡಾಂಡದಲ್ಲಿಯೂ ಅಷ್ಟೇ ಬ್ರಹ್ಮಾಂಡದಲ್ಲಿಯೂ ಅಷ್ಟೇ ಎಲ್ಲೆಲ್ಲಿಯೂ ಅಷ್ಟೇ ಅವನು ಸಾಧವಾದ ಧರ್ಮ ಬಾಗಿಲು ಕಾಯದು ಬಾಗಿಲು ಕಾಯುವುದು ಅಂದರೆ ಇಲ್ಲಿದ್ದದ್ದು ಅಲ್ಲಿ ಹೋಗಬಾರದು ಎನ್ನುವುದು ಎಷ್ಟು ಸತ್ಯ ಹೊರಗಿದ್ದದ್ದು ಒಳಗೆ ಬರಬಾರದು ಎನ್ನುವುದು ಸತ್ಯ ಈ ಬಲಿಚಕ್ರವರ್ತಿ ಒಂದು ಕಿರೀಟ ತಂದ ಅದು ಸಿಕ್ಕಿತು ಇನ್ನು ಇಂಥದ್ದು ಏನು ಎಲ್ಲ ಗೊತ್ತಾಗಬೇಕು ಅದಕ್ಕೆ ಬಳಿ ಬಾಗಿಲ ಅಲ್ಲೇ ಕಾದು ಕೂತ ಆದ್ರಿಂದ ಬಲಿಗೆ ಹೊರಗೆ ಹೋಗ್ಲಿಕ್ಕಿಲ್ಲ ದೇವರ ದಾರದಲ್ಲಿ ಕೂತಿದ್ದಾನೆ ಕದೀಲಿಕ್ಕಾಗಲಿಲ್ಲ ಇದು ಭಗವಂತ ಕಾಯುವ ಕ್ರಮ ರಕ್ಷಣೆ ಮಾಡುವ ಕ್ರಮ ದೇವರ ಪಕ್ಕದಲ್ಲಿ ಕೂತರೆ ಕದೀಲಿಕ್ಕಾಗುವುದಿಲ್ಲ ಕೆಟ್ಟ ದುರ್ಬುದ್ದಿ ನಮಗೆ ಬರುವುದಿಲ್ಲ ಕೆಟ್ಟವನ್ನ ಮಾಡಲಿಕ್ಕಾಗುವುದಿಲ್ಲ ಹೀಗೆ ಭಗವಂತ ಕಾಯ್ದ ಒಳಗಿನಿಂದ ಕಾಯ್ದ ಹೊರಗಿನಿಂದ ಕಾಯ್ದ ಪಿಂಡಾಣದವಾಗಿಲೂ ಕಾಯ್ದ ಅವನ ಬ್ರಹ್ಮಾಂಡದ ಬಾಗಿಲು ಕಾಯ್ದ ಇದು ಭಗವಂತ ಇಂದ್ರಾರಾತಿ ಬಲಿಯನ್ನು ಭಗವಂತ ರಕ್ಷಣೆ ಮಾಡಿದ ಮುಖ ನಿಜವಾಗಿ ಅವನ ಅಪರಾಧಿ ಆದರೆ ಮೂಲತಃ ಅವನು ಭಕ್ತ ಭಕ್ತ ಅಪರಾಧಿ ಅವನ ಅಪರಾಧವನ್ನು ಭಗವಂತ ಸಹಿಸಿಕೊಂಡು ಅವನ ದುರಿತವನ್ನು ನಿವಾರಣೆ ಮಾಡಿ ಅವನ ಬಾಗಿಲನ್ನು ರಕ್ಷಣೆ ಮಾಡಿ ಅವನ ಹೃದಯದ ಬಾಗಿಲನ್ನು ರಕ್ಷಣೆ ಮಾಡಿ ಅಲ್ಲಿ ಕೂತು ಭಗವಂತ ಅವನ್ನ ಸಾದರೆ ಮಾಡಿಸಿ ಮುಂದಿನ ಸ್ಥಾನ ಇಂದ್ರನ ಸ್ಥಾನವನ್ನು ಅವನಿಗೆ ಪದವಿಯನ್ನು ಕೊಟ್ಟು ಭಗವಂತ ರಕ್ಷಣೆ ಮಾಡ್ತಾನೆ ದೇವರ ಭಕ್ತಾಂತಾದರೆ ಭಕ್ತತ್ವೇನ ಸ್ವೀಕರಿಸಿ ಅವನು ಭಕ್ತಾಂತ ಭಗವಂತ ಪರಿಗ್ರಹ ಮಾಡಿ ಅವನ ಬಾಗಿಲನ್ನು ಕಾಯ್ದು ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಒಳ್ಳೆಯ ದೃಷ್ಟಾಂತವನ್ನು ರಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ ಇದನ್ನು ಪಾರಾಯಣ ಮಾಡಿದರೆ ನಮ್ಮ ದುರಿತ ಆಗುತ್ತೆ ನಮ್ಮ ಅಪರಾಧಗಳು ಅದರ ಅರ್ಥ ಅಪರಾಧ ಮಾಡಲಿಕ್ಕೆ ಲೈಸೆನ್ಸ್ ಅಂತ ಅಲ್ಲ ಅಜ್ಞಾತವಾಗಿ ನಮ್ಮಿಂದ ಅಪರಾಧ ಏನಾದರೂ ಆಗಿದ್ರೆ ನಮ್ದು ಏನೋ ಜನ್ಮಾಂತರದ ದುರಿತ ಆಗಿದ್ರೆ ಅಥವಾ ನಮ್ಮ ಹಿರಿಯರಿಂದ ಎಲ್ಲಿಯೋ ದುರಿತ ನಡೆದಿದ್ರೆ ಅದೆಲ್ಲ ನಿವಾರಣೆ ಆಗಲಿಕ್ಕೆ ಇದನ್ನು ಪಾರಾಯಣ ಮಾಡಬೇಕು ನಿತ್ಯ ಇದರ ಅರ್ಥವನ್ನು ಅನುಸಂಧಾನ ಮಾಡಿ ನಾವು ಚಿಂತನೆ ಮಾಡಿದರೆ ದುರಿತ ನಿವಾರಣಾ ಸಂಧಿ ಹೀಗೆ ಗೌತಮನ ನಿಜಪತ್ನಿಯನ್ನು ಪುರೋಹೂತ ನೈದಿರೆ ವೃತ್ರನ ಗಾಥಿಸಿದ ಪಾಪವನ್ನು ನಾಲ್ಕು ವಿಭಾಗವ ಮಾಡಿದ